ತ ಪ್ರಣಶ್ಯಂತ ಸಿದ್ಧಮರಥ ವೇದ ಶ್ರಪುರೇಕ್ಯ ಸಾಧಕ್ಯಾವತ್ಸಲಾನ್ ಧೀರಾನ್ ಬಾಳಗಾಲು ಗುರು ಭಜೆ ಶರ್ವಾವೃಂದಕಮೌವೃಂದೇಾಯ ಖಚಂದ್ರವೃಂದೇ ಆನಂದತೀರ್ಥಾರ್್ಯ ಶಿರೋಮಣೇಸ್ತತ್ ಪಾದಾರಬಂದ ಪ್ರಣಮಿ ನಿತ್ಯ ವೇದವ್ಯಸಗುಣಾಧೀಶಸುವ ಮಾರಶ ಗತಕ್ಲೇಶ ಕುಶಂ ಹರೇನಿಶಂ ಲಕ್ಷ್ಮೀಕರತಲಾ ಭೋಜಲಾಳನಿಯಾಂಬುಜಂ ಪ್ರಣಮಿ ಹಯಗ್ರೀವಂ ದೇವತ ಚಕ್ರವರ್ತಿನ ನಾರಾಯಣಾ ಪರಿಪೂರ್ಣಗುಣಾನ್ಯ ವಿಶ್ವೋದಯಸ್ಥಿತಿಲಯತಿ ಪ್ರದ ಜ್ಞಾನ ಪ್ರದ ವಿಪುಧ ಸುರಸೌಖ್ಯದ ವಿತಥ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥ ಭಿ ಸಕಲೋಕನಮಸ್ಕೃತುಣ್ಯವರ್ಜಿತಮೀಶ್ ವಂದೇ ಭಗದ್ದಮರುರಸಿಂದೆ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸ ತಥೋ ಜಯ ಮುದೀರಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇಡೀ ಅಯೋಧ್ಯ ಪಟ್ಟಣ ಸೇರಿ ಪ್ರತಿಯೊಬ್ಬರೂ ಉತ್ಕೃಷ್ಟವಾದ ತಮ್ಮ ಭಾವನೆಯಿಂದ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಹೋತ್ಸವ ನಡೆಸಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮಂಥರೆ ಕೈಕೇಯಿಯನ್ನು ಪ್ರಚೋದನೆ ಮಾಡಿ ತಪ್ಪಿಸಿದ್ದು ಹಾಗ ಬೇರೆ ಯಾರೇ ಪ್ರಯತ್ನ ಮಾಡಿದಿದ್ರು ಆಗ್ತಿರಲಿಲ್ಲ ಅವಳಿಗೆ ಆ ಶಕ್ತಿ ಇದೆ ಪ್ರತಿಯೊಂದಕ್ಕೂ ಸ್ವರೂಪಯೋಗ್ಯತೆ ಅನ್ನೋದು ಬೇಕು ಇನ್ನೂ ಅದರ ಮೇಲೆ ಬೇರೆ ಬೇರೆ ಕಾರಣಗಳಿದ್ದಾವೆ ಸ್ವರೂಪಯೋಗ್ಯತೆಯು ಅತ್ಯಂತ ಪ್ರಧಾನ ಅದೇ ಇಲ್ಲಿ ತೋರಿಸಿಕೊಟ್ಟು ತದ್ವಾಕ್ಯಾತ್ ಕೈಕೈ ಸಾ ಪತಿಗಬರಬಲಾದ ಆಜಹಾರೈವರಾಜ್ಯಂ त्रिदश मुनी विवेश सीतायुक्त अनुजन प्रतिदिन सुविवृद्धोभक्त समे संस्थाप्या शेष जंतूं स्विहशशुचा त्यक्तर्वेश मंथरे वाक्य प्रभावितलाद सात्कारिया कैकेयी ನಮ್ಮಲ್ಲಿ ದೋಷ ಇದ್ದರೆ ಬೇರೆಯವರು ಆಕ್ರಮಣಿಬಿಡ್ತಾರೆ ಒಂದು ಸತಿ ಸಿಕ್ಕಾಕ್ಕೊಂಡ್ರೆ ಲಂಚ ಗಿಂಚ ತೊಗೊಂಡು ಹೇಗಿ ಲಂಚ ತೊಗೊಂಡು ಬಿಟ್ಟರೆ ಯಾವುದೋ ಒಂದು ನ್ಯೂನತೆಯಿಂದ ಏನೋ ಬೇಕಾಗಿತ್ತು ಆಸೆ ದುರಾಸೆ ತೊಗೊಂಡ್ಬಿಟ್ಟು ಜೀವನ ಇಡೀ ಆಚಡಿಸ್ತಾರೆ ಹಾಗೆ ದೌರ್ಬಲ್ಯಗಳು ಕೊರತೆಗಳಿದ್ದರೆ ಅದನ್ನು ಸರ್ಗಿಯಾಗಿ ಬಳಕೆ ಮಾಡಿಕೊಳ್ತಾರೆ ದುಷ್ಟರು ದೈತರು ಇಲ್ಲೂ ಹಾಗೆ ಆಯಿತು ಕೈ ಕೈಯಲ್ಲಿದ್ದಂತಹ ಆ ಮಾತ್ಸರ್ಯವನ್ನು ಬಳಕೆ ಮಾಡಿಕೊಂಡ್ರು ಮಾಡಿಕೊಂಡು ಅಡನ್ನು ಕೆಡಿಸಿ ಪತಿಗ ವರಬಲಾತ್ ಒಂದು ಒಳ್ಳೆಯ ಹೊರವಿಶೇಷವನ್ನು ಕೊಡ್ತೇನೆ ಎಂದು ಒಂದು ಸಂದರ್ಭದಲ್ಲಿ ಎರಡು ಹೊರಗಳನ್ನು ಕೊಟ್ಟಿರ್ತಾರೆ ದಶರಥ ಮಹಾರಾಜ ಬಳಕೆ ಮಾಡಿಕೊಂಡಳು ಅದನ್ನು ವರಬಲಾತ್ ಆಜಾರೈವ ರಾಜ್ಯಂ ತನಗೇ ಸರಿಬೇಕು ರಾಜ್ಯ ಅಂತ ಕಿತ್ತಿಟ್ಟುಕೊಂಡು ಅಷ್ಟೇ ಕೇಳಿದರೆ ಸಾಕಾಗಿರೋದು ಭರತನೇ ರಾಜ್ಯ ಆಳಬೇಕು ಅಷ್ಟು ಹೇಳಿದರೆ ಸಾಕಾಗಿರೋದು ಅವಂದೆ ಕೇಳಲಿಲ್ಲ ಮತ್ತು ಒಂದು ವರ ಕೇಳಿಕೊಂಡು ರಾಮ ಕಾಡಿಗೆ ಹೋಗಬೇಕು ಅವಾಗ ಇಲ್ಲಿದ್ದರೆ ಯಾರು ನನ್ನ ಮಗನನ್ನು ಮೂಸು ನೋಡೋಲ್ಲ ಅಂದು ಗೊತ್ತು ಚೆನ್ನಾಗಿತ್ತು ಅದಕ್ಕೆ ಎರಡೂ ವರಗಳನ್ನು ಕೂಡ ಮುಂದಿಡ್ತಾಳೆ ಆದರೆ ರಾಮಚಂದ್ರ ದೇವರು ಆ ಮಾತಿನ ಮೇಲೆ ಗೌರವದಿಂದ ರಾಮ ಸದ್ಗೌರವೇನ ತ್ರಿದಶ ಮುನಿ ಕೃತೇ ಇಷ್ಟೇ ಅಲ್ಲ ಇದಕ್ಕೆ ದೇವತೆಗಳು ಮತ್ತು ಅನೇಕ ಜನ ಭಾರದ್ವಾಜಾದ ಋಷಿಗಳ ಸಿಕ್ತಾರೆ ಸಿಗ್ತಾರೆ ಅವರೇ ಶಲಭಂಗಾದ ಋಷ್ಯ ಅವರೆಲ್ಲರಿಗೋಸ್ಕರವಾಗಿಯೂ ಪರಮಾತ್ಮ ಕಾಡಿಗೆ ಹೋದ ಇದು ಒಂದೇ ಅಲ್ಲ ಇದು ಒಂದು ಕಾರಣ ಬೇರೆದೂ ಕಾರಣ ಇದೆ ಅಲ್ಲಿ ತ್ರಿದಶರು ಮತ್ತು ಮುನಿಗಳು ಇವರಿಗೋಸ್ಕರವಾಗಿ ಅರಣ್ಯಮೇವ ಆವಿವೇಶ ಕಾಡಿಗೆ ಹೊರಟ ಪರಮಾತ್ಮ ಜೊತೆಯಲ್ಲಿ ಇವರಿಬ್ಬರು ಇದ್ದಾರೆ ಸೀತಾಸಮೇತನಾಗಿ ಅನುಜನೂ ಕೂಡ ಜೊತೆಯಲ್ಲೇ ಬರುತ್ತೇನೆ ಅಂತ ಹಠ ಹಿಡಿದಾಗ ಸೇರಿ ಹೊರಡೋಣ ಅದು ಎಂಥ ಮಹಾನುಭಾವ ತನ್ನ ಹೆಂಡತಿಯನ್ನು ಬಿಟ್ಟ ರಾಜ್ಯ ಬಿಟ್ಟ ಎಲ್ಲಾ ಕೌಶಾದಿಗಳನ್ನು ಬಿಟ್ಟು ಅಣ್ಣ ಜೊತಿಯಲ್ಲಿ ಜೊತೆಯಲ್ಲಿರೋದೇ ಸೊಗಸು ಆ ಕ್ರಮದಲ್ಲಿ ಬಂದಿದ್ದೆ ಅಂದರೆ ರಾಮಚಂದ್ರನನ್ನು ಬಿಟ್ಟು ಬದುಕಲಿಕ್ಕಾಗುವಲ್ಲ ಅನ್ನುವಷ್ಟು ಆತನನ್ನು ಅರ್ಥ ಮಾಡಿಕೊಂಡಿದ್ದ ಅಧಿಕಾರಿ ಅದು ಹಾಗೆ ಬರೋದಲ್ಲ ಅಣ್ಣ ತಮ್ಮಂದ್ರೆ ನಾವು ಬೇರೆಯೂ ನೋಡ್ತೇವೆ ಜೊತೆಯಲ್ಲಿ ಬೆಳೆದಾಗ ಉದಾಸೀನ ಹೆಚ್ಚಾಗುತ್ತೆ ಒಬ್ರಿಗೊಬ್ಬರು ನೋಡೋದೇ ಇಲ್ಲ ಮಾತಾಡಿಸೋಲ್ಲ ಇಲ್ಲ ಹಾಗಲ್ಲ ಅಣ್ಣನನ್ನು ಬಿಟ್ಟಿ ಇರೋದೇ ಇಲ್ಲ ಅದು ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದೆ ಶೇಷದೇವರಾಜರಿಂದಲೇನೆ ಮತ್ತೆ ರಾಮಚಂದ್ರನಲ್ಲಿದ್ದ ಗುಣಗಳು ಇವೆರಡೂ ಇದ್ದಾಗ ಇದು ಪರಸ್ಪರ ಹೀಗಿರಬೇಕು ಮನೆಯಲ್ಲಿ ದೊಡ್ಡವನು ನನಗಿಂತ ಚಿಕ್ಕವನಪ್ಪ ಆತನಿಗೆಲ್ಲ ಇರಲಿ ಭರತನಿಗೆ ಎಲ್ಲ ಇರಲಿ ಲಕ್ಷ್ಮಣನಿಗೆ ಎಲ್ಲ ಇರಲಿ ಹೀಗೆ ನೋಡುವ ಸ್ವಭಾವ ಆತನಿಗಿರಬೇಕು ಎಲ್ಲಪ್ಪ ನನಗಿಂತ ಹಿರಿಯ ಎಂಥ ಗುಣಗಳಿದ್ದಾವೆ ಅಂತ ಆ ಗುಣಗಳನ್ನು ಈ ಥರ ಅಲ್ಲಿ ಜಗಳ ಬರಲಿಕ್ಕೆ ಅವಕಾಶ ಇಲ್ಲ ನನಗೆ ನನಗೆ ಅಂಥ ಸ್ವಾರ್ಥ ಬಂತು ಅಂತಂದರೆ ಜಗಳ ಶುರುವಾಗತ್ತೆ ಇದನ್ನು ತೋರಿಸಿ ಪ್ರತಿದಿನ ಸುವಿವೃದ್ಧ ಉರು ಭಕ್ತಿ ಆ ಪ್ರತಿನಿತ್ಯದಲ್ಲೂ ಭಕ್ತಿ ಹೆಚ್ಚಾಗ್ತಾ ಇತ್ತು ಅಂತ ಬಂದಾಗ ಕಮ್ಮಿ ಆಗುತ್ತೆ ಅವರ ಬಗ್ಗೆ ಪರಿಚಯ ಹೆಚ್ಚಾದಾಗ ದೋಷಗಳ ಜ್ಞಾನ ಆದರೆ ಕಮ್ಮಿ ಆಗುತ್ತೆ ಅಂಥ ವ್ಯಕ್ತಿ ಅಲ್ಲ ಪರಮಾತ್ಮ ಅವನ ಗುಣಗಳನ್ನು ನೋಡಿದಾಗೆಲ್ಲ ನಾ ಬಂದದ್ದು ಸಾರ್ಥಕವಾಯಿತು ಅಂತನೇಬೇಕು ಇದಕ್ಕಿನ್ನೂ ಇನ್ನೂ ಆಶ್ಚರ್ಯ ಲಕ್ಷ್ಮಣ ಹೊರಡತೆಯೇನೆಂದು ಬಂದು ನಿಂತಿದ್ದಾನೆ ನಾರ್ಮಡಿ ಕೊಟ್ಟರು ಉಟ್ಕೊಂಡು ನಿಂತಿದ್ದಾನೆ ಅವರವರವರವರು ಬಂದು ಮಾತಾಡಿಸ್ತಾ ಇದ್ದಾರೆ ಕೌಸಲ್ಯಾದೇವಿ ಅದರಂತೆ ಬೇರೆ ಬೇರೆಯವರು ದಶರಥ ಮಹಾರಾಜರೇನೋ ಮಾತಾಡ್ತಾ ಇದ್ದಾರೆ ಇವೆಲ್ಲದರ ಮಧ್ಯದಲ್ಲಿ ಲಕ್ಷ್ಮಣನ ತಾಯಿ ಸುಮಿತ್ರೆ ಬಂದು ಮಾತಾಡ್ತಾರೆ ಸುಮಿತ್ರೆ ನೋಡಬೇಕಾಗಿದ್ದರೆ ಆಗ ಕೌಸಲ್ಯ ಪಕ್ಕಕ್ಕೆ ನಿಂತು ನನ್ನ ಮಗನನ್ನ ನಿನಗೊಪ್ಪಿಸ್ತಾ ಇದ್ದೇನಮ್ಮ ಅಂತ ಮಾತಾಡ್ತಾಳೆ ಜೊತೆಯಲ್ಲಿ ಈತ ನಿನ್ನ ಮಗ ಇದ್ದಂತೆ ಲಕ್ಷ್ಮಣ ಕೈ ಬಿಡಬೇಡ ಆಗ ಅವನ ತಾಯಿ ಬಂದು ಮಾತಾಡ್ತಾಳೆ ಲಕ್ಷ್ಮಣ ನಿನ್ನಂತಹ ಮಗನನ್ನು ಪಡೆದು ನಾನು ಧನ್ಯವಳು ಅಂತಾಳೆ ಎಲ್ಲೋ ಹೋಗ್ಲಿ ಅವ್ರದ್ದು ಏನೇನೋ ನೀ ಯಾಕೆ ಹೋಗ್ತೀವ ಮನಾಯ ನಿನ್ನ ಹೇಳ್ತೀನಿ ಅನ್ನೋದು ಸುಮ್ಮನೆ ಇರಬಾರ್ದ ನೀನು ಹಿಂಗನ್ನೋರು ಸಾಧಾರಣರಾಗಿ ಎಲ್ರು ಹೀಗೆ ಅನ್ನೋರೆ ಮಗ ಕಷ್ಟಪಡ್ತಾನೆ ಅಂದರೆ ಸುಮ್ಮ ಸುಮ್ಮನೆ ಕಷ್ಟಪಡ್ತಾನೆ ಯಾರು ಬಿಡಿತಾರೆ ಆದರೆ ರಾಮಚಂದ್ರನ ಗುಣಗಳನ್ನು ಬಲ್ಲವಳಾಗಿದ್ದರಿಂದ ಅವನ ಸೇವೆ ಮಾಡಿದರೆ ನನ್ನ ಮಗ ಉದ್ಧತನಾಗ್ತಾನೆ ಈ ಜನ್ಮ ಈ ಸಾಮ್ರಾಜ್ಯ ಈ ಐಶ್ವರ್ಯ ಇದೆಲ್ಲ ಅಲ್ಪಕಾಲ ಇದನ್ನೆಲ್ಲ ಬಲ್ಲಂತಹ ಅಧಿಕಾರಿಗಳವರೆಲ್ಲ ಇದರಿಂದ ಪ್ರತಿಯೊಬ್ಬರ ಪಾತ್ರದ ಬಗ್ಗೆ ಪರಿಚಯ ಆಗುತ್ತೆ ಮತ್ತು ನಾವು ಹ್ಯಾ ನಡ್ಕೊಳ್ಬೇಕು ಯಾವ ಸಂದರ್ಭದಲ್ಲಿ ಇದೆಲ್ಲದರ ಪರಿಚಯ ಮಾಡಿಸಿಕೊಟ್ಟ ಭಾಗ ಅದು ಅದಕ್ಕೆ ಪರಮಾತ್ಮಲ್ಲಿಗೆ ಸಂಸ್ಥಾಪ್ಯ ಅಶೇಷ ಜಂತು ಅವರು ಯಾರು ನಾವು ನಿನ್ಬಿಟ್ಟಿರೋಲ್ಲ ಸ್ವಾಮಿ ನಾವೆಲ್ಲ ಜೊತೆಗೆ ಬಂದುಬಿಡ್ತೇವೆ ಎಷ್ಟು ಆಕರ್ಷಣೆ ತೋರಿಸಿದ್ದ ಪರಮಾತ್ಮ ಹಾಗಾದ್ರೆ ಲಕ್ಷ್ಮಣ ಬರ್ತೇನೆ ಅಂತಂದಿದ್ದು ಏನು ಆಶ್ಚರ್ಯ ಪ್ರಜಾವರ್ಗ ಇಡೀ ಬರ್ತೇನೆ ಅಂತ ಹೊರಟೇ ಬಿಟ್ಟರು ಹುಡುಗರು ಮಕ್ಕಳು ವೃದ್ಧರು ಎಲ್ಲರೂ ಹೊರಟಿದ್ದಾರೆ ಅವ್ರನ್ನ ಬಹಳ ಕಷ್ಟದಿಂದ ಅಯೋಧ್ಯ ಪಟ್ಟಣದ ಕಡೆಗೆ ರಾತ್ರಿಯೆಲ್ಲ ಮಲಗಿದ್ದಾರೆ ಅಯೋಧ್ಯ ಪಟ್ಟಣದ ಕಡೆಗೆ ರಥ ತೊಗೊಂಡು ಹೋದ ಹಾಗೆ ಮಾಡಿ ಗಂಗಾ ನದಿ ದಾಟಿಬಿಡ್ತಾರೆ ಗಂಗಾ ನದಿಯನ್ನು ಯಾರಂದ್ರೂ ದಾಟ್ಲಿಕ್ಕೆ ಆಗ್ತಿರಲಿಲ್ಲ ವಿಚಿತ್ರ ಪ್ರವಾಹ ಮೊದಲಿಂದಲೂ ಕೂಡ ದಾಟೋಕಾಗ್ತಿರಲಿಲ್ಲ ದಾಟಬೇಕಾದ್ರೆ ಅದಕ್ಕೆ ಒಳ್ಳೆ ದೋಣಿ ಮೂಡಿಸುವವರಲ್ಲಿ ಬೇಕು ಆ ಗುಹನರನ್ನ ಆ ಕಡೆ ಕರ್ಕೊಂಡು ಹುಟ್ಟೋಗ್ತಾನೆ ಪರಮಾತ್ಮ ದೋಣಿ ಇಡಬೇಡ ಆ ಕಡೆಗೆ ಹೀಗಾಗಿ ಯಾರಿಗೂ ಬರಲಿಕ್ಕೆ ಆಗಲ್ಲ ಇವೆಲ್ಲ ಕೆಲವು ಉಪಾಯಗಳನ್ನು ಬಳಕೆ ಮಾಡ್ತಾನೆ ಪರಮಾತ್ಮ ಅದನ್ನೇ ಚಿತ್ರಣ ಮಾಡಿದ ವೃಕ್ಷಾನ್ನ ಪಕ್ಷಿ ಭಕೀಟ ಅನ್ನ ಪಿತರ ಮತ ಯಾರ್ಯಾರು ಬರಬೇಕು ಅಂತ ಹಠ ಮಾಡಿದ್ರು ಯಾರ್ಯಾರು ದುಃಖಪಟ್ಟರು ಮರಗಿಡಗಳು ಬಾಡದುವಂತೆ ರಾಮಚಂದ್ರನನ್ನು ನೋಡಲಾರದೆ ಅವನಿ ನಮಗಿಲ್ಲೆಲ್ಲ ಬೆಳೆದವರೆಗೆ ಪಟ್ಟಣದಲ್ಲಿ ಇದ್ದವರಿಗೆ ಅವಲ್ಲೇ ಗೊತ್ತೇ ಆಗಲ್ಲ ಹಳ್ಳಿ ಕಡೆಯಲ್ಲಿರಬೇಕು ಯಜಮಾನ ಹೋದ ಅಂದ್ರೆ ಫಸಲು ಜಾಸ್ತಿ ಕೊಡುತ್ತೆ ಅವನು ಕೆಲವು ಕಾಲ ಹೋಗೇ ಇಲ್ಲ ಅಂತಂದ್ರೆ ಸುಳಿ ಸುಡ್ಲಿಕ್ಕೆ ಶುರುವಾಗುತ್ತೆ ಅಡಿಕೆ ತೆಂಗು ಮಾವು ಬೇವು ಇವೆಲ್ಲ ಆಗಿದೆ ಅದು ಹೋಗ ಒಂದು ಸದ್ಯ ಯಜಮಾನ ಆ ತೋಟದ ಬಂದು ಹೋದ ಒಂದು ಸದ್ಯ ಆ ಮರದ ಮೇಲೆ ಕೈಯಾಡಿಸಿ ಹೋದ ಅಂದರೆ ತುಂಬಿ ಬಿಡ್ತಾವಂತ ಉಬ್ಬು ಬಿಡ್ತಾವಂತ ಗಿಡ ಜೀವ ಇದೆ ಅದು ತುಂಬ ಮುಗ್ಧ ಜೀವ ಆಗಲು ಹೆಚ್ಚು ಗೊತ್ತಾಗಲ್ಲ ಸ್ವಲ್ಪ ಎಲ್ಲ ಸವರು ಬಿಟ್ಟರೆ ಸಾಕು ಭಾಳ ಪ್ರೀತಿ ಒಂದು ಎಲೆ ಕೆತ್ತಿದ್ರೂ ತುಂಬ ನೋವಾಗುತ್ತಂತ ಇದಾದರ ಮರಗಿಡಗಳ ಪರಿಚಯ ರಾಮಚಂದ್ರ ಅವರ ಜೊತೆಯಲ್ಲಿ ನಡ್ಕೊಡ್ತಾ ಇದ್ದ ಕ್ರಮ ರಾಮಚಂದ್ರ ತನಕ ಯಾಕೆ ನಮ್ಮ ಆಚಾರ ಸಾಧಾರಣ ಈ ಅದೆಲ್ಲ ಕಾಡು ಆ ಕಡೆಯಲ್ಲೆಲ್ಲ ಇದ್ದವ್ರೆ ಆ ಕಡೆಯವರು ಮಾವಿನ ಸಸಿಗಳು ಎಷ್ಟೋ ಒಂದು ಬೆಳೀತಾವಲ್ಲ ಅದು ಯಾವ ತರಹದ ಮಾವು ಅಂತ ಕಣ್ಣು ಹಿಡೀಬೇಕು ಎಷ್ಟೋ ತಿಂದು ಬಿಸಾಕಿರ್ತೇವೆ ಅದು ಯಾವ ತರಹದ ಮಾವು ಸಾಧಾರಣ ಬೇರೆಯವರಾದರೂ ಏನು ಮಾಡ್ತಾರೆ ಎಲೆ ಮುರಿದು ತುದಿ ಕಿತ್ತಿ ಹಿಚ್ಚಿ ನೋಡಿ ಆ ಇದಿಂತಹದ್ದು ಇದೇ ಇದು ನೀಲಮ್ಮೋ ಅಥವಾ ಇನ್ನೊಂದು ಮತ್ತೊಂದು ಮಲ್ಲಿಕಾನ್ ಯಾವುದೋ ನೋಡಿ ಹೇಳಬೇಕಲ್ಲ ಹಲಸಿನ ಅಡಣಿಯಲ್ಲೂ ಅದೇ ಥರ ಆಚಾರ ಹಾಗೆ ಮಾಡಿತಿರಲಿಲ್ಲ ಆದರೆ ಎಲೆಯನ್ನು ಮೆಲ್ಲಿಗೆ ಅದರ ಮೇಲೆ ಒಂದು ಸ್ವರ ಬೆಳೆದಿರುತ್ತೆ ಸುಮ್ಮನೆ ಅದನ್ನು ಮೆಲ್ಲಿಗೆ ತುದಿ ಒಂದು ಕಡೆ ಆ ವಾಸನೆ ಗೊತ್ತಾಗತ್ತೆ ಅದನ್ನು ನೋಡಿ ಹೇಳಿ ಎಲೆ ಕೆತ್ತತಿರಲಿಲ್ಲ ಈ ಪ್ರತಿಯೊಂದರಲ್ಲೂ ಅತಿ ಸೂಕ್ಷ್ಮವಾದಂಥದ್ದನ್ನು ಹಿರಿಯರಲ್ಲಿ ಕಾಣುತ್ತಾ ಇವೆ ರಾಮಚಂದ್ರ ದೇವರಲ್ಲಿ ಅವನ ಹ್ಯಾಂಗೆ ನಡ್ಕೊಳ್ತಾ ಇರಬಹುದು ಊಹೆ ಮಾಡೋದು ಕೂಡ ಹೊತ್ತೇನಾನ ಬಹಳ ಕಷ್ಟ ಏನಲ್ಲ ಅಂಥ ಕ್ರಮದಲ್ಲಿ ವೃಕ್ಷಾನ ಪಕ್ಷಿ ಇಭ ಕೀಟ ಆ ಪಟ್ಟದಾನೇ ಬಿಲಿ ಬಿಲಿ ಬಿಲಿ ಬಿಲಿ ಒತ್ತಾಡಿ ರಾಮಚಂದ್ರ ಇಲ್ಲ ಅಂತ ಪಕ್ಷಿಗಳು ಬಂದು ಅಲ್ಲೇ ಬಿತ್ಕೊಂಡು ರಾಮದೇವರ ದರ್ಶನ ಮಾಡಿ ಹೋಗಬೇಕು ಅವಕ್ಕೆ ಧಾನ್ಯ ಹಾಕಬೇಕು ಉಡುಪಿಗೆ ಹೋದರೆ ಗೊತ್ತಾಗುತ್ತೆ ಎಲ್ಲಿರ್ತಾವೋ ಒಂಬತ್ತೊಂಬತ್ತು ಕಾಲು ಹೊತ್ತಿಗೆ ಎಲ್ಲ ಭೋಜನ ಶಾಲೆಯ ಹತ್ರ ಮತ್ತಸರವರದ ಹತ್ರ ಎಲ್ಲ ಪಕ್ಷಿಗಳು ಬಂದು ಕೂತ್ಕೊತವರು ಯಾಕೆ ಅಂದ್ರೆ ಪರ್ಯಾಯ ಶ್ರೀಪಾದ್ರ ಒಂದು ಧಾನ್ಯ ಹಾಕಿ ಕೂಗ್ತಾರೆ ರಾಮದೇವರು ಪೂಜೆ ಮಾಡುವವರೇ ಅವ್ರು ಹೇಗಿದ್ದಾರೆ ರಾಮದೇವರು ಇನ್ನು ಹೇಗಿರ್ಬೇಕು ನಮ್ಗೆ ಆ ದಿನಚರಿಯನ್ನೆಲ್ಲ ಕೇಳಿದ್ರೆ ಅದು ಅರ್ಥ ಆಗತ್ತೆ ಹಾಗೆ ವೃಕ್ಷಾನ್ನ ಪಕ್ಷಿ ಇಭ ಕೀಟಾನ್ನ ಪಿತರ ಮತ ಸಖೀನ್ ಮಾತೃ ಪೂರ್ವಾನ್ ವಿಸರ್ಜ್ಯ ತಾಯಿಯೇ ಮೊದಲಾದ ಇವರೆಲ್ಲರನ್ನೂ ಕೂಡ ಬಿಟ್ಟು ರಾಮಚಂದ್ರ ದೇವರು ಹೊರಡುವಾಗ ಇಷ್ಟೆಲ್ಲ ಬಿಟ್ಟಿದ್ದ ಅಂತದ್ದಿದ್ದ ಹೋಗುವಾಗ ಬಹಳ ಕಷ್ಟಪಟ್ಟರಂತೆ ಅವರೆಲ್ಲ ಪ್ರೋಥಾಂ, ಗಂಗಾಂ ಸ್ವಪಾದಾತ್ ಹರ ಇವಚ ಗುಹೆ ರಾಜ್ಯುತ ಸೋತತಿರ್ತ್ವ ಗಂಗಾ ನದಿಯನ್ನು ಸ್ವಪಾದಾತ್ ತನ್ನ ಪಾದದಿಂದಲೇ ಹುಟ್ಟಿ ಬಂದಿರುವಂತಹ ಪುರೋತ್ಥಾಂ ಅಂತಹ ಗಂಗೆಯನ್ನು ತಾನೇ ದಾಟಿದ ಅದು ಹೇಗೆ ಅದನ್ನು ಮಹರುದ್ರ ದೇವರು ಆ ಗಂಗೆಯನ್ನು ಧಾರಣೆ ಮಾಡೋದು ಅವರು ಹೇಗೆ ಹರೈವ ಗುಹೇನ ಅಚ್ಚಿತ ಮಹರುದ್ರದೇ ಅವರನ್ನ ಗುಹಾ ಪೂಜೆ ಮಾಡುತ್ತಾರೆ ಯಾಕೆ ಗಂಗಾ ಸಂಬಂಧ ಇರೋದರಿಂದ ಇಲ್ಲೂ ಗಂಗಾ ಸಂಬಂಧ ಇರೋದರಿಂದ ಪರಮಾತ್ಮನನ್ನು ಗುಹಾ ಅಂತನ್ನುವ ಹೆಸರಿನ ಗುಹ ಅಂತಂದರೆ ಸ್ಕಂದನಿಗೂ ಗುಹಾ ಅಂತ ಎಲ್ಲಿಸಲು ಸುಬ್ರಹ್ಮಣ್ಯನಿಗೆ ಹಾಗೆ ಇನ್ನೂ ಗುಹ ಅದೇ ರೀತಿಯಲ್ಲಿ ಕರೀತಾರೆ ಅಲಂಕಾರಿಕವಾಗಿ ಚಿತ್ರಣವನ್ನು ಮಾಡಿದ ದೇವಾಚ್ಯಸ್ಯಾಪಿ ಪುತ್ರಾದ್ ಋಷಿಗಣ ಸಹಿತ ಬ್ರಹ್ಯಪೂಜಾ ಪ್ರಯತಃ ಶೈಲೇಶ್ ಚಿತ್ರಕೂಟ ಕತಿಪಯ ದಿವಸಾನ್ ಯತ್ರ ಮೋದನ್ನು ವಾಸ ಇಲ್ಲೆಲ್ಲ ಕಥೆಯನ್ನೇ ಹೇಳಿಲ್ಲ ಏನು ಬಂತು ಅಂತ ಹೇಳಿ ನಿರ್ಣಯ ಮಾತ್ರ ಹೇಳ್ತಾರೆ ಆದರೆ ಅನುಭವಿಸಬೇಕಾದಂತಹ ತುಂಬ ಪ್ರಕರಣ ಇದೆ ರಾಮಚಂದ್ರ ದೇವರ ಗುಣಗಳನ್ನು ನೋಡಿ ಕೇಳಿ ಎಲ್ಲ ಇತ್ತು ನೋಡಬೇಕು ಅಂತ ಬಹಳ ಆಸೆ ಇತ್ತು ನಮ್ಮಲ್ಲಿಗೆ ರಾಮಚಂದ್ರ ಬರ್ತಾ ಇದ್ದಾರೆ ಬಹಳ ಸಂತೋಷ ಆಯಿತು ಎಲ್ಲ ಸುದ್ದಿ ಗೊತ್ತಾಗಿತ್ತು ಕರ್ಕೊಂಡು ಹೋಗ್ತಾನೆ ದಾಶರಾಜ ಈ ಬೇಡರ ಮತ್ತು ಈ ದೋಣಿ ಹಾಕುವವರ ಬೆಸ್ತರ ಅರಸ ಅದು ಬಹಳ ದೊಡ್ಡ ಶ್ರೀಮಂತ ಅವರು ಅವರದ್ದೇ ಆದ ಶೈಲಿ ಇರುತ್ತೆ ಆ ಕ್ರಮದಲ್ಲಿ ದೊಡ್ಡ ಸಂಪತ್ತು ಅನ್ನೆಲ್ಲ ಕರ್ಕೊಂಡೋಗಿ ದೊಡ್ಡ ಆಸನದಲ್ಲಿ ಕೂಡಿಸಿ ರಾಮಚಂದ್ರ ಇನ್ನು ಮೇಲಿಂದ ನೀನೇನೂ ಮಾಡೋದು ಬೇಡ ನಮ್ಮ ರಾಜ್ಯ ಎಲ್ಲ ಒಪ್ಪಿಸ್ಬಿಡ್ತೇನೆ ನಂದು ರಾಜ್ಯದಲ್ಲಿ ಹಾಳು ಅಂತ ನಕ್ಕ ಬಿಡ್ತಾನೆ ಅಷ್ಟೇ ಮಾತಾಡೋಲ್ಲ ಪರಮಾತ್ಮ ಯಾಕೆ ನಕ್ಕಿತ್ತು ನೀವು ಅಣ್ಣ ಅಂತ ಹೊಳ್ಕೊತಾನೆ ಮತ್ತೆ ಎಲ್ಲೂ ಮಲ್ಕೊಳ್ಳೋಲ್ಲ ಕಾಡಲ್ಲೇ ಮಲಗುತ್ತಾನೆ ಕಾಡಲ್ಲಿ ನೆಲದ ಮೇಲೆ ಹುಲ್ಲನ್ನು ಹಾಸಿ ಸೊಪ್ಪು ಸದೆ ಮುಂತಾದವುಗಳ ಮೇಲೆ ಹುಲ್ಲು ಹಾಸಿ ಅಣ್ಣ ವ್ಯವಸ್ಥೆ ಮಾಡಿಕೊಡ್ತಾನೆ ಲಕ್ಷ್ಮಣ ವ್ಯವಸ್ಥೆ ಮಾಡಿ ಸ್ವಲ್ಪ ನೆಲ ಆಗೋದು ಅಲ್ಲಿ ಮಲ್ಕೊಂಡಂತ ಯಾಕಪ್ಪ ಅಂತ ಕೇಳ್ತಾನೆ ನಮ್ಮ ಅಣ್ಣನ ಸಮಾನ ಮಲಗಿ ಮಲಗಿ ನಾನು ಅಮ್ಮನೂ ಒಂದೇ ಭಾವನೆ ಬಂದು ಹೋಗ್ಬಿಟ್ಟಿತ್ತು ಬರಬಾರ್ದು ಅಂತಲೇ ಪ್ರತಿ ಹಂತದಲ್ಲಿ ಅವನಿಗಿಂತ ನಾನು ಅಲ್ಪ ಅನ್ನೋದನ್ನು ಅಭ್ಯಾಸ ಮಾಡ್ಕೋತಾನೇ ಇರ್ತೇನೆ ಲಕ್ಷ್ಮಣದೇವರಿಂದ ಕಲಿಬೇಕಾದ ದೊಡ್ಡ ಗುಣ ಇದು ಅಷ್ಟೇನೋ ಮಾಡಿಕೊಂಡು ಮಲಗಲಿಲ್ಲ ಆದರೆ ರಾತ್ರಿ ಒಂದು ವೃಕ್ಷದ ಬುಡದಲ್ಲಿ ಕುತ್ಕೊಂಡು ಅದೇ ವೃಕ್ಷದೇ ವಟವೃಕ್ಷದ ಹಾಲಿನಿಂದ ಜಟೆ ಕಟ್ಟಿದ್ದಾರೆ ಆ ಜಟೆ ಕಟ್ಟಿದ್ದು ಹದಿನಾಲ್ಕು ವರ್ಷ ತನಕ ಸುಮ್ಮನೆ ಜಟೆ ಬಿಚ್ಚಬೇಕಷ್ಟೇ ಗಂಟು ಬಿಚ್ಚೋರು ಸ್ನಾನ ಮಾಡೋರು ಮತ್ತೆ ಜಟೆ ಸುತ್ತಬಿಟ್ರಾಯ್ತು ಜಟೆಯ ಕೂದಲಿಗೆ ಹಾನಿಯೇ ಇಲ್ಲ ಇದು ವಿಚಿತ್ರ ಇದು ಋಷಿಗಳು ಮುನಿಗಳು ಮಾಡ್ತಾ ಇದ್ದ ಕ್ರಮ ಅಂತೆ ಮತ್ತೆ ಹದಿನಾಲ್ಕು ವರ್ಷ ಆದಮೇಲೆ ಅದನ್ನು ಝಾಡಿಸಿ ಮತ್ತೆ ಎಣ್ಣೆ ಸವರಾದರೆ ಆ ಮೊದಲೇ ಹೆಚ್ಚು ಹಾಗೆ ಕೂದಲು ವ್ಯತ್ಯಾಸ ಇವೆಲ್ಲ ಹಾಗೆ ಕ್ರಮ ಇತ್ತು ಏನೋ ಹೆಚ್ಚು ಗೊತ್ತಾಗಲ್ಲ ಈಗೆಲ್ಲ ಇವು ಏನೇತಿ ಕೂದರೂ ತಲೆ ಗೋಳಾಗ್ತಿರುತ್ತೆ ಇಲ್ಲ ಬೆಳ್ಳಿಬೇಕಾಗ್ತಿರುತ್ತೆ ಟೆನಿಸ್ ಈ ಏನೇನೋ ಇದೆ ಎಲ್ಲ ಅಸಂಖ್ಯವೇ ಅಂತ ಅಂತಹ ಕ್ರಮದಲ್ಲಿ ಜಟೆ ಕಟ್ಟಿದ ಆ ವೃಕ್ಷ ಅದರ ಮಾತು ನಡೆಯುತ್ತೆ ಏನು ಕಂಡಿದ್ದೀನಿ ನಿಮ್ಮ ಅಣ್ಣನಲ್ಲಿ ನಕ್ಕ ಇಲ್ಲೇ ಇರಲಿ ಅಲ್ಲಪ್ಪ ಆ ಜಗತ್ತೊಡಿಯನವನು ಜಗಚ್ಕ್ರವರ್ತಿ ರಾಜ್ಯಗತಿ ಇಲ್ಲ ಅಂತ ಏನಂತ ಬಂದಿದ್ದಾನೆ ತಿಳ್ಕೊಂಡಿದ್ದೀಯಾ ಲಕ್ಷ್ಮಣದೇವರು ಅಣ್ಣರ ಗುಣಗಳನ್ನು ವಿಶ್ವಂತ ಋಷಿಗಳ ಕರಕೊಂಡು ಹೋದಾಗ ನಡೆದ ಮಾಡಿತ್ತು ಸೀತಾದೇವಿಯರ ಪಾಣಿಗ್ರಹಣ ನಡೆಸಿದ್ದು ಎಲ್ಲ ಒಂದೊಂದು ಅದ್ಭುತ ಪ್ರಕರಣಗಳನ್ನು ಆಂತರಿಯ ಸಮೇತವಾಗಿ ಎಲ್ಲವನ್ನೂ ವಿವರಿಸಿಕೊಡ್ತಾರೆ ಕ್ರಮದಿಂದಾಗಿ ಅನ್ನೆಲ್ಲ ಕೇಳ ಆ ವೃಕ್ಷ ಇವತ್ತಿಗೂ ಸಾಕ್ಷಿ ಹೇಳುತ್ತಂತೆ ಅದು ಎಲ್ಲಿದೆ ಏನಿದೆ ವೃಕ್ಷ ಹೆಚ್ಚು ಗೊತ್ತಾಗಲ್ಲ ಆದರೆ ಇತಿಹಾಸವಲ್ಲವರು ಹೇಳ್ತಾರೆ ಆ ವೃಕ್ಷ ಇವತ್ತಿಗೂ ಇದೆ ಭರತಾದಿಗಳು ಬಂದಾಗ ಆ ವೃಕ್ಷ ಮಾತಾಡಿತ್ತು ರಾಮಚಂದ್ರದೇವರು ಉಣಗಳನ್ನು ಕೇಳಿದ ಆ ವೃಕ್ಷ ಸಾಕ್ಷಿಯಾಗಿ ನಿಂತಿದ್ದು ಅದು ಮಾತಾಡಿತ್ತು ಅಂದರೆ ಅವನ ಉಣಗಳು ಸೋಕಿದರೆ ಅವನು ಬದಲಾಗುತ್ತಾನೆ ಅದಕ್ಕೆ ರಾಮಾಯಣದ ಬಗ್ಗೆ ಮಾತಾಡುವುದಿದೆ ಯಾರಾನೆ ಆತ್ಮಹತ್ಯೆ ಮಾಡಿಕೊಡ್ತೇವೆ ಅಂತಿದ್ದರೆ ಸಾಧಾರಣ ಈಗ ಅಂಥ ಪ್ರಕರಣ ಸ್ವಲ್ಪ ಈಗ ಸ್ವಲ್ಪ ಕಮ್ಮಿಯಾಗಿದೆ ಕೆಲವು ಕಾಲದಲ್ಲಿ ಅವೆಲ್ಲ ಹೆಚ್ಚು ಈ ಮಾರ್ಕ್ಸಿನ ಭೂತ ಹಿಡ್ಕೊಂಡಿತ್ತು ಒಂದು ಕಾಲಕ್ಕೆ ಫಸ್ಟ್ ರ್ಯಾಂಕೇ ಬರಬೇಕು ಅಂತ ಎಷ್ಟು ಜನ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಆಗ್ತೀನಿ ಅವು ಅಂತಂದ್ರೆ ಹುಡುಗನನ್ನು ಮನೆಯಲ್ಲಿ ತಂದಿತ್ತು ಐ ಬೈ ಆಶ್ಚರ್ಯ ಅಂತಂದರೆ ಮನೆ ಹತ್ರ ಒಂದು ಹುಡುಗಿ ಇದೆ ಅದು ಎಲ್ಲರಿಗೂ ಸ್ವೀಟ್ ಹಂಚ್ತಾ ಇದೆ ನಾನೇ ಸ್ವೀಟ್ ಹತ್ತಾಯ್ ನೋಡಿ ಎಲ್ಲ ಎದ್ದಾಗ ಬಂದಿದೆ ಅಂತ ಇಲ್ಲ ನಲವತ್ತೇಳು ಮಾರ್ಕ್ಸ್ ಬಂದಿದೆ ನಲವತ್ತೇಳು ಪರ್ಸೆಂಟು ಎಲ್ಲರಿಗೂ ಸ್ವೀಟ್ ನಾನು ಪಾಸಾಗಿದ್ದೇನೆ ಅಂತ ತೊಂಬತ್ತಾರು ತೊಂಬತ್ನಾಲ್ಕು ಬಂದು ಹುಡುಗರು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಯಾಕೆಂದರೆ ತೊಂಬತ್ತೊಂಬತ್ತು ಬರಬೇಕಾಗಿತ್ತು ನನಗೆ ಅಂತ ಇಂಥ ಮೂರ್ಖತನ ಬೆಳೀತಾ ಇದೆ ಪ್ರಪಂಚದಲ್ಲಿ ತಿಳಿವಳಿಕೆ ಅಲ್ಲ ರೇಜ್ ಅಷ್ಟೆ ಅಂಥವರು ಈ ಇದರಂತೆ ಬೇರೆ ಬೇರೆ ಬೇರೆ ಬೇರೆ ರೀತಿಯಲ್ಲಿ ದೌರ್ಬಲ್ಯಕ್ಕೊಳಗಾದಂತಹ ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂದರೆ ತಡಿಬೇಡಿ ನಿಂತು ಮಾಡ್ಕೊಳ್ಳಿತ್ತು ಮಾಡ್ಕೊಳ್ಳೋದಾದರೆ ಮಾಡಿಕೊಳ್ಳಿ ಈ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಯಾರೋ ಒಬ್ಬರನ್ನೊಬ್ಬರು ನಂಬಿ ಹೋಗಿ ಆತ್ಮಹತ್ಯೆ ಏನೇನೋ ಮಾಡ್ಕೋತ ಏನು ಬೇಕಾದ್ರೂ ಮಾಡಿಕೊಳ್ಳ್ರಿ ಆದರೆ ಒಂದು ರಾಮಾಯಣ ಕೇಳಿ ಆತ್ಮಹತ್ಯೆ ಮಾಡಿ ರಾಮಾಯಣ ಕೇಳಿದ ಮೇಲೂ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತಲೇ ಅನಿಸಿದರೆ ಬೇಕಾರೆ ಮಾಡಿಕೊಳ್ಳ್ರಪ್ಪ ಅಂತ ಆ ಭಾವನೆ ಬರೋದೇ ಇಲ್ಲ ಕಾರಣ ರಾಮಾಯಣ ಹಾಗೆ ತಿದ್ದಿದೆ ಜೀವನದ ದೇವಾರ್ಯಸ್ಯ ಪುತ್ರ ಧಶಿಗಣ ಸಹಿತ ದೇವಾರುಚ್ಯರು ಅಂತಂದರೆ ಬೃಹಸ್ಪತಿ ಆಚಾರ್ಯರು ಅವ್ರ ಮಕ್ಕಳು ಭರದ್ವಾಜಿ ಋಷಿಗಳು ಅವರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಗುಹಾ ಬೇಕಾದಷ್ಟು ಬಿಡುಕೊಳ್ತಾರೆ ಸ್ವಾಮಿ ಇಲ್ಲೇ ಇದ್ಗಳು ಹದಿನಾಲ್ಕು ವರ್ಷ ಇಲ್ಲೇ ಇದ್ಗಳು ನನ್ನ ಸ್ಥಳ ಎಲ್ಲ ಎಲ್ಲ ನಿನಗೆ ಸೇವೆ ಮಾಡ್ತಾರೆ ಬೇಕಾದಾಗಿರುವಂತೆ ನಾವು ಬೇಟು ನಾವೆಲ್ಲ ದೂರ ಇರ್ತೇವೆ ನಿನಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ನಮ್ಮ ಬಾಳೆ ನಾವು ದೂರ ಇರ್ತೇವೆ ಹೆಂಗೆ ಬೇಕಂಗ್ ಅನುಕೂಲ ಮಾಡಿಕೊಡ್ತೇವೆ ನಾ ಇಲ್ಲೇ ಇದ್ದೆ ಅಂದರೆ ಹತ್ತಿರ ಎಲ್ಲ ಇಲ್ಲಿಗೆ ನುಗ್ಗಿ ಬರ್ತಾರೆ ಪ್ರಜೆಗಳು ಪ್ರಯೋಜನ ಇಲ್ಲ ಕೈಕೇಯಿ ಹೊರ ಪಡೆದಿದ್ದಕ್ಕೆ ಪ್ರಯೋಜನ ಇರೋಲ್ಲ ಇರೋಲ್ಲ ಅಲ್ಲಿಂದಲೂ ಭರದ್ವಾಜ ಆಶ್ರಮಕ್ಕೆ ಬಂದುಬಿಡ್ತಾರೆ ಭರದ್ವಾಜರು ಕೈಕೇಯ ಇಲ್ಲಿಲ್ಲ ಕೊಂಡಾಡಿದರು ಅವಳು ಹೊರ ಕೇಳಿಕೊಳ್ಳಿಲ್ಲ ಅಂದರೆ ನಮ್ಮನೆಗೆ ರಾಮಚಂದ್ರ ಬರ್ತಿರಲಿಲ್ಲ ಆ ಕ್ರಮದಲ್ಲಿ ಕೆಲವು ದಿವಸಗಳು ಮಾತ್ರ ಅಲ್ಲಿಂದು ಅವರಿಂದ ಸೇವೆ ಸ್ವೀಕಾರ ಮಾಡಿ ಮತ್ತು ಹೊಟ್ಟು ಬಿಡ್ತಾನೆ ಮತ್ತು ಹೊಟ್ಟು ಶೈಲೇಶಂ ಚಿತ್ರಕೂಟಂ ಚಿತ್ರಕೂಟ ಪರ್ವತಕ್ಕೆ ಬರೋಣ ಕತಿಪೆಯ ದಿವಸ ಅನ್ಯತ್ರ ಮೋದನ್ನು ಅಲ್ಲಿ ಬಹಳ ಸುಗಸಾಗಿದೆ ಚಿತ್ರಣ ಅಲ್ಲಿ ಚಿತ್ರಕೂಟವನ ಅಲ್ಲಿ ಹರಿತಾಯಿದ್ದ ನದಿ ನದ ಮಧ್ಯ ಕಾಡು ಬಹಳ ಸುಂದರವಾದ ಪ್ರದೇಶ ಪಶುಪಕ್ಷಿ ಪ್ರಾಣಿಗಳೆಲ್ಲ ತುಂಬಿ ಹೋಗಿರುವ ಪ್ರದೇಶ ಅವೆಲ್ಲ ಸೊಗಸೆ ನಮಗೆ ಪಟ್ಟಣದವರಿಗೆ ಅವೆಲ್ಲ ಪರಿಚಯನೇ ಇರೋಲ್ಲ ಆ ಅಲ್ಲಿ ಬೆಳೀತಕ್ಕಂಥ ರೋಗವೇ ಬರೋಲ್ಲ ಗಾಳಿ ನುಡಿತಾ ಇದ್ರೆ ರೋಗ ಬರೋಲ್ಲ ಇಲ್ಲಿ ಗಾಳಿ ಕುಡಿತಾ ಇದ್ರಿ ಇಲ್ಲದೆ ರೋಗಿಷ್ಟನ ಅಲ್ಲದೆ ಇದ್ದವನಿಗೆ ರೋಗಿಷ್ಟನಾಗ್ತಾನೆ ಗಾಳಿ ಹರಮಾಡುತ್ತೀರಿ ಬೇರೆ ಇನ್ನೇನು ಆಹಾರ ಬೇಡ ಅಂತಹದ್ದು ಅದ್ಭುತ ಪ್ರದೇಶದಲ್ಲಿ ಪಂಚಯಕ್ಷಗಳನ್ನು ಆಚರಣೆ ಮಾಡುತ್ತಾ ಪರಮಾತ್ಮ ಕಾಲಕ್ಕೆ ಅವುಗಳನ್ನು ಪಾಠ ಹೇಳ್ತಾ ಇದ್ದಂತೆ ಲಕ್ಷ್ಮಣನನ್ನು ಕುಡಿಸಿಕೊಂಡು ಒಂದೊಂದು ಹೊತ್ತಿಗೆ ಒಂದೊಂದು ಮೀಮಾಂಸಾದಿಗಳನ್ನು ಅರ್ಥಶಾಸ್ತ್ರಗಳನ್ನು ಪಾಠ ಹೇಳ್ತಾ ಇದ್ದಂತೆ ಪರಮಾತ್ಮ ಇವೆಲ್ಲ ಪ್ರಕರಣಗಳನ್ನು ತೋರಿಸುತ್ತಾರೆ ಆ ಕಾಲದಲ್ಲೇ ಎತ್ತರ್ಗತ ಭೂಗಾತ ವಿಧಿ ಸುತಸ ಮಂತ್ರವಿಹ್ ಕೈಕೇಭ್ಯ ಆನೀತುಗಣೇತ ಪ್ರೇತ ಕಾರ್ಯಾ ಸತ್ಯ ಶೋಚಂತೋ ರಾಮರ್ಗರಜನಸೌ ಜಮುರ್ಮತೃ ಆಹುತ್ಗೆ ರಾಮ ಚಿತ್ರ ಮಾಡಿತ ಒಂದು ಶಾಪುರಂ ಇರುತ್ತೆ ಅದಕ್ಕೆ ಅದಕ್ಕೆ ಯಾರಿಗೂ ಹಿಂಸೆ ಕೊಡಬಾರ್ದು ಅಂತ ಅದೆಲ್ಲ ಆಚಾರ ತೊಗೊಳ್ಳಿಲ್ಲ ನಾವು ಯಾರಿಗಾರು ಹಿಂಸೆ ಕೊಟ್ಟರೆ ತುಂಬ ನೋವಿ ಒಳಗಾದವರು ಏನಾರು ಬೈಕೊಂಡು ಬಿಟ್ಟರೆ ಶಾಪ ಅಂತದಕ್ಕೆ ಹೆಸರು ಅವರು ಬೈಕೊಂಡ್ಬಿಟ್ರೆ ಎಷ್ಟು ಹಿಂಸೆ ಕೊಟ್ಟಲ್ಲಪ್ಪಾ ನಿನಗೂ ಹೀಗಾಗಬೇಕು ಗೊತ್ತಾಗುತ್ತೆ ಇಷ್ಟು ಅರ್ಧ ಸಾಕು ತಂದೆ ತಾಯಿ ತುಂಬ ನೋಯಿಸಿಬಿಟ್ರೆ ನಾಳೆ ನಿನಗೂ ಮಕ್ಕಳಾಗ್ತಾವಪ್ಪ ಹಾಗೆ ನಿನಗೆ ಅರ್ಥ ಆಗುತ್ತೆ ಅಷ್ಟೇ ಅವ್ರು ಇನ್ನೇನು ಶಾಪ ಆಗ್ಬೋದು ಬೇಡ ನಮ್ಗೆ ಎಷ್ಟು ನೋವು ಕೊಡ್ತೀಯ ನಿನ್ನ ಮಕ್ಕಳು ನಿನಗೆ ಹಂಗೆ ಹಾಗೆ ಗೊತ್ತಾಗತ್ತೆ ಅಂತ ಆಗ ಅರ್ಥ ಆಗುತ್ತೆ ನಿಜವಾಗೂ ಇದರಿಂದ ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾರೆ ಶ್ರವಣಕುಮಾರನ ತಂದೆ ತಾಯಿ ಕೊಟ್ಟ ಶಾಪ ಈ ಕರ್ಮದಿಂದಾಗಿ ಏಕಾಂತದಲ್ಲಿ ಮೃತರಾಗಬೇಕು ಯಾವ ಮಕ್ಕಳು ಜೊತೆಯಲ್ಲಿರಬಾರದು ಇಬ್ಬರು ಕಾಡಿಗೆ ಹೋದರೂ ಇನ್ನಿಬ್ಬರು ಓದಿಕೊಟ್ಟೋಗಿದ್ದಾರೆ ಯಾರು ಮಕ್ಕಳಿದ್ದರು ಕರೆಸಿದಿರೋ ಅವಳನ್ನು ಶತ್ರುಘ್ಞ ಮತ್ತು ಭರತರನ್ನು ಕರೆಸ್ತಾರೆ ಆ ಕಾಲಕ್ಕೆ ಅವರು ವಸಿಷ್ಟ ವಿಷಯಗಳ ಮಾರ್ಗದರ್ಶನದಲ್ಲಿ ಪಿತ ಕಾರ್ಯಾದಗಳನ್ನ ನಡೆಸಿದರು ನಡೆಸಿದ ಮೇಲೆ ಮರು ಕೆಲಸ ಇನ್ನೊಂದು ಇಲ್ಲೇ ಇಲ್ಲ ಸೀದಾ ರಾಮಚಂದ್ರನಿಗೆ ರಾಜ್ಯ ಒಪ್ಪಿಸಲಿಕ್ಕೆ ಎಲ್ಲಾ ವೃದ್ಧಾದಿ ಎಲ್ಲಾ ಜನರು ಮಾತೃವಿಶ ತಾಯಂದಿರನ್ನು ಸೇರಿಸ್ಕೊಂಡು ಬರ್ತಾರೆ ಅವ್ರು ಹೇಳಿದ್ರಿ ಇವ್ರು ಹೇಳಿದ್ರಿ ನಂಗೆ ಅವ್ರು ಹೇಳಿದ್ರೆ ಬರ್ತಿದ್ದೆ ಇವರು ಎಲ್ಲರೂ ಹೇಳ್ತಾ ಇದ್ದೇವಿ ಬಾ ಈಗ ವಿರೋಧ ಮಾಡಲೇ ಇಲ್ಲ ಹಾಗಾದ್ರೂ ಕೈಕೇಯಿ ವಿರೋಧ ಈ ಕೈಕೇಯನೂ ಕರ್ಕೊಂಡ್ಬರ್ತಾನೆ ಬರ್ತಾ ಲ ತಪ್ಪು ಮಾಡಿದೆ ಬಂದ್ಬಿಡು ಅಂತ ನಾನು ಕರಿಬೇಕು ಹಾಗೆಲ್ಲರೂ ಬರ್ತಾರೆ ಸ್ವ ಕವೀಶ ಪ್ರಾಪ್ಯಾ ಶು ಸ್ವಾಂ ಅಯೋಧ್ಯಾಂ ಅವರ ಪಾಲಯೇ ಮಾಂ ಧರಿತ್ರಿ ನಾ ಕೊಟ್ಟರು ಕೊಡದೇ ಇದ್ರು ಸಕಲ ಪ್ರಪಂಚ ನಿಂತು ಸ್ವಾಮಿ ಅಂತಹದ್ದರಲ್ಲಿ ರಾಜ್ಯವನ್ನು ಆಡೋದು ಬಿಟ್ಟು ನಮ್ಮನ್ನು ರಕ್ಷಣೆ ಮಾಡುವುದು ಬಿಟ್ಟು ಎಲ್ಲೋ ಕಾಲದಲ್ಲಿರ್ತೇನೆ ಅಂತಂದರೆ ನಮ್ಮ ರಕ್ಷಣೆ ಒದಗಿಸೋರು ಯಾರು ನಮ್ಮ ಸಾಧನೆ ಮಾಡಿಸೋರು ಯಾರು ಇಲ್ಲೊಬ್ಬ ಅಣ್ಣ ಒಬ್ಬ ಅಂತ ಒಂದು ಪಾತ್ರ ಅಲ್ಲ ನೀನು ಜಗದುಡೆಯ ಸಾಕ್ಷಾತ್ ಶ್ರೀಹರಿ ಇದರೂ ಗೊತ್ತಿತ್ತು ಭರತನಿಗೆ ಇದನ್ನೆಲ್ಲ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದ್ದಾನೆ ಚೆನ್ನಾಗಿ ಬೈತಾರೆ ಗುರು ಚತುರ್ಘ ಮತ್ತು ಭರತ ಮಂಥರೆಯನ್ನ ಕೈಕೇಯನ ಚೆನ್ನಾಗಿ ನಿಂದ ಮಾಡಿ ಕರ್ಕೊಂಡ್ಬಂದಿರ್ತಾರೆ ಮಂತ್ರೆ ಬರೋದೇ ಇಲ್ಲ ಅಲ್ಲೇ ಬಿದ್ದಿರ್ತಾಳವರು ಕೈಕೇಯನ ಕರ್ಕೊಂಡ್ಬಂದು ಪಾದಕ ಹಾಕಿಸ್ತಾರೆ ಬೇಕಾದರೂ ಒಮ್ಮೆ ಮಾತಾಡಿದ್ದನ್ನು ತಪ್ಪಿಸಬಾರ್ದಪ್ಪ ಅದೇನಾಯ್ತು ಇದೇನಾಯ್ತು ಮೊದಲಾಯಿಸ್ತೇನೆ ಅಂದರೆ ನಾಳೆ ಎಲ್ಲ ಜನ ಶುರು ಮಾಡಿಬೋತಾರೆ ಅವರವರದ್ದೇ ಆದ ವೈಯಕ್ತಿಕ ಕಾರಣಗಳಿದ್ದೇವೆ ಕೊಲೆ ಮಾಡಿದವನಿಗೆ ವ್ಯಭಿಚಾರ ಮಾಡಿದವನಿಗೂ ಇದ್ದೇ ಇರುತ್ತೆ ಏನ್ರಿ ನಮ್ದೇನು ತಪ್ಪಿದೆ ಇಂದ್ರಿಯೇನು ದುರ್ಬಲ ಇದೆಯಪ್ಪ ಯಾರಿಗೂ ಆಗೋ ಅಲ್ವ ಇದೇನೋ ನಾನು ಹೀಗೆ ಮಾಡಿದ್ರಿಂದ ಅಂತ ಕಳತನ ಮಾಡಿದವನು ಕೊಲೆ ಮಾಡಿದವನು ಸುಲಿಗೆ ಮಾಡಿದವನು ಪ್ರತಿಯೊಬ್ಬರು ಅವರೊಂದೇ ಆದ ಕಾರಣ ಹೇಳ್ತಾರೆ ಅದು ಧರ್ಮನೂ ಆ ನೋಡಬೇಕಲ್ಲ ಇದು ಕಾರಣ ಹೇಳಿ ಯಾವುದನ್ನು ಕೂಡ ಒಮ್ಮೆ ಕೈಗೊಂಡ ನಿರ್ಧಾರ ತಪ್ಪಿಸಬಾರದು ಒಮ್ಮೆ ಕೈಗೊಳ್ಳಬಾರದು ಕೈಗೊಂಡ್ರು ಅಂದರೆ ಮತ್ತೆ ತಪ್ಪಿಸೇ ನೆಡಬಾರದು ಇದು ಸರಿಯಾದ ಕ್ರಮ ಅದರಿಂದ ನಾನು ಮತ್ತೆ ಬರೋಲ್ಲ ಹದಿನಾಲ್ಕು ವರ್ಷ ಆಗ್ತರಲಿಕ್ಕೆ ಮಾರನೇ ದಿವಸ ನೀನು ಬೆಳೆಯಲಿರ್ತೇನಪ್ಪ ಭಕ್ತ ಈಗ ಬರಲಿಕ್ಕೆ ಆಗೋಲ್ಲ ಅಂತ ಈ ಕ್ರಮದಿಂದಾಗಿ ರಾಮಚಂದ್ರ ದೇವರು ಸೂಚನೆ ಕೊಡೋಣ ಕರ್ತುಮೀಶ ಸಕಲ ಸುರಗಣಾ ಪಾಯನಂ ರಾಮದೇವ ಸತ್ಯಂ ಕರ್ತುಂ ಜವಾಂ ಅದದ ಅವದತ್ ಅತಿ ನೀತಿ ಸದ್ಭಕ್ತಿ ನಮ್ರಂ ಆ ಭಕ್ತಿಯಿಂದ ಬಗ್ಗೆ ಹೋಗಿರುವವನಿಗೆ ದೇವತೆಗಳ ಸಂತೋಷ ಕೆಲಸ ಮಾಡ್ತಾ ಇದ್ದಾನೆ ಪರಮಾತ್ಮ ಅದರಿಂದ ಈಗಿಲ್ಲಪ್ಪ ನಾ ಬೇಗ ಬರ್ತೇನೆ ಹದಿನಾಲ್ಕು ನಿಮಿಷ ನೋಡಿ ನೋಡ್ತಿರ್ಲಿಕ್ಕೆ ಕಳೆದು ಹೋಗುತ್ತೆ ಶೀಘ್ರದಿಂದ ಬರ್ತೇನೆ ಅಲ್ಲಿ ತನಕ ಮಧ್ಯದಲ್ಲಿ ವಾ ಅಂತ ಕರಿಬೇಡ ಬರೋಲ್ಲ ಪ್ರತಿಜ್ಞೆ ಒಮ್ಮೆ ಮಾಡಿದ್ದೇನೆ ಕೂಡ ತಪ್ಪಿ ನಡೆಯೋಲ್ಲ ಭೂಯ್ಯೋ ಭೂಯ್ಯೋ ಅರ್ಥ ಎಂಥ ಏನಾರು ಮಾಡುವಣ ಇದಕ್ಕೇನಾರು ಬೇರೆ ಉಪಾಯ ಮಾಡು ಏನಾರು ಮಾಡು ಏನು ಮಾಡಲಿ ಬೇರೆ ದಾರಿ ಇಲ್ಲ ಹಾಗಾದ್ರೆ ನಿನ್ನ ತಗೊಂಡು ಹೋಗಿ ಪಾದುಕಾ ಸಾಮ್ರಾಜ್ಯ ಅಂತ ನೋಡ್ತಾನೆ ಪಟ್ಟಣ ಪ್ರವೇಶ ಮಾಡುವಲ್ಲ ಇಲ್ಲೊಬ್ಬ ಅಣ್ಣ ಹ್ಯಾ ಕೂತಿದ್ದಾನಲ್ಲ ಲಕ್ಷ್ಮಣ ಅವ ಹೇಗೆ ನಿನ್ನ ಅನುಜ ಅವನೊಬ್ಬ ಹೇಗೆ ಜೊತೆಯಲ್ಲಿದ್ದು ನಡೀತಾ ಇದ್ದಾನೆ ನಾನು ಜೊತೆಯಲ್ಲಿ ಇದ್ದರೂ ಅವನಂತೆ ಇರ್ತೇನೆ ವಿರಕ್ತನಾಗಿರ್ತೇನೆ ನಾರು ಮಡಿಯನ್ನುಂಟು ಓಡಾಡ್ತೇನೆ ಅದರಂತೆಯೇ ಪಟ್ಟಣ ಪ್ರವೇಶ ಮಾಡೋಲ್ಲ ಗಡ್ಡೆಗೆಡಿಸುತ್ತಿರುತ್ತ ನೆಲದ ಮೇಲೆ ಮಲಗಿರ್ತೇನೆ ಪತ್ನಿ ಸಂಸರ್ಗ ಮಾಡುವಲ್ಲ ಅಂತ ಬ್ರಹ್ಮಚರ್ಯರಿ ಇಂಥ ತಮ್ಮ ಜೊತೆಯಲ್ಲಿದ್ದವನಿಗಾದರೆ ಸಂಸ್ಕಾರ ಜೊತೆಯಲ್ಲಿರಂತೆ ಮಾಡಬಹುದು ಹದಿನಾಲ್ಕು ವರ್ಷ ಜೊತೆಯಲ್ಲಿಲ್ದೇನೂ ಮಾಡಬೇಕಾದ್ರೆ ಎಂಥ ತಪಸ್ಸು ತಮ್ಮುಭಾವ ಭರತ ಕ್ರಮದಿಂದಾಗಿ ನಡೀತಾ ಆಗ ಕರ್ತೈತತ್ತೇವಚೋಹಂ ಸುದೃಢಮೃತಿದಂ ಮೃತ ವಿಧಂ ಮೇವಚೋ ರಾತ್ರಶಂಕಾ ಮುಗಿತರಲಿಕ್ಕೆ ಹದಿನಾಲ್ಕನೇ ವರ್ಷ ನೀವು ಬರಬೇಕು ಬರಲಿಲ್ಲ ಅಂತಂದರೆ ನಾನು ಪ್ರಾಯೋಪ್ರವೇಶ ಮಾಡ್ತೇನೆ ಇಲ್ಲ ಅಗ್ನಿಪ್ರವೇಶ ಮಾಡಿಬಿಡ್ತೇನೆ ಅಂತ ಅದನ್ನು ಸೂಚನೆ ಕೊಡೋಣ ಭರತ ಶುತ್ವೈತದ್ರಾಮವಾಕ್ಯಂ ಭೂತಭುಜಪತನೆ ಸಪ್ರತಿಜ್ಞಾಂಚ ರಾಮ ಪರಮಿಕ್ಷ್ಯೆ ಅಹಂ ಇತ್ಯತ್ ಕೃತ್ನ ಸಪ್ರತಿಜ್ಞಾ ಗ್ರಾಮಕೆ ನಂದಿ ನಮ್ಮ ಆಯದಕೆ ನಂದಿಗ್ರಾಮ ಅಂತ ಇವತ್ತೂ ಇದೆ ಇವತ್ತು ಭಾರಿ ಜಗಳದ ಗ್ರಾಮ ಅದು ಭಾರಿ ಗಲಾಟಿಗೆ ಆ ಪ್ರದೇಶ ಮಾಡಿಕೊಂಡಿದ್ದಾರೆ ಆ ನಂದಿಗ್ರಾಮದಲ್ಲೂ ಉಳ್ಕೊಂಬಿಡ್ತಾನೆ ಕಾಲಕ್ಕೆ ಶೀಷಸ್ಸೈವ ಅಥವಾ ಶಿರಸಿ ಪರಮಕಂ ಪೌರಟಂ ಪಾದಪೀಠಂ ಸ್ವರ್ಣಮಯವಾದಂತಹ ಪಾದಪೀಠವನ್ನು ತಲೆಮೇಲೆ ಹೊತ್ತು ಏನು ಆದೇಶ ಹೊರಡಿಸಿದ್ರು ಆ ಕಾಲಕ್ಕೆ ಸಿಕ್ಕ ಎಲ್ಲ ಹಾಕಬೇಕಲ್ಲ ಪಾದುಕಾಸಾಮ್ರಾಜ್ಯ ಅಂತ ನಡೆಸಿಬಿಡ್ತಾರೆ ಏನು ದರ್ಬಾರ್ ಪಾದುಕೆ ಆದೇಶ ಇದು ಪಾದುಕೆ ಆದೇಶ ರಾಮಚಂದ್ರ ದೇವರ ಪಾದುಕೆ ಇದು ಅಂತ ಹೀಗೆ ಅದ್ಭುತವಾದಂತಹ ರಾಜ್ಯವನ್ನು ನಡೆಸಿದ ಮಹಾನುಭಾವ ಭರತ ಆಗಲೇನೆ समस्त सचित्रकूटे पौराजेगते सचिकूटे भगवान वास अदर्गी मेरी इन योचने चितकककूटदल के वामान परमात्मा यहागामेन्द्र सुपि वायसो महा स्वरेगते गते नचोद स्वचित प्रकरण नड़ी अदूँ तोार्यू सीता कुचके ಅವರ ಸ್ಥಾನಕ್ಕೆ ಕುಕ್ಲಿಕ್ಕೆ ಅಂತ ಬರ್ತದೆ ಎರಡು ಸತಿ ಮೂರು ಸತಿ ಓಡಿಸಿದ್ರು ಮತ್ತೆ ಮತ್ತೆ ಅಲ್ಲಿಗೆ ಬರೋಣ ಅದು ಬೇರೆ ಯಾರು ಅಲ್ಲ ಜಯಂತ ಇಂದ್ರದೇವರ ಮಗ ಜಯಂತ ನೋಡಿದವರು ಏನಂತಾರೆ ಪುರಾಣದಲ್ಲಿ ಈಗೆಲ್ಲ ಇದೆ ಏನ್ರಿ ಇಂದ್ರದೇವರು ಒಂಥರ ಇಂದ್ರದೇವರ ಮಗ ಒಂಥರ ಛೇ ಛಯ ಅಂತ ಹಿಂಗೆ ಅಂದ್ಬಿಟ್ರೆ ಹಂಗೆ ಎನ್ನಬಾರ್ದು ಅನ್ನೋದಕ್ಕೋಸ್ಕರನೇ ಆಚಾರ ನಿರ್ಣಯ ಕೊಟ್ಟರು ಸಚಾಸುರ ವೇಶವಶಾದ್ರಸ್ತನೇ ಯದಾವ್ಯದ ತುಂಡಮಥ ವಿವೀಕ್ಷಿತ ಒಳಗಡೆಯಲ್ಲೊಬ್ಬಾಸುರ ಇದ್ದ ಸಜ್ಜನರು ಯಾವತ್ತೂ ಅಂತ ಕೆಲಸ ಮಾಡೋಲ್ಲ ದುರ್ಜನರೇ ಮಾಡಬೇಕಾದ್ರೆ ಆ ರೀತಿಯಲ್ಲಿ ಒಬ್ಬ ಇದ್ದ ಅಂತವನು ಅಯೋಗ್ಯ ಯಾರು ಪುರಂಗ ಅಂತ ಅವನ ಕಾಕಾಸುರ ಅಂತ ಕೂಗ್ತಾರವನು ಸಾಮಾನ್ಯವಾಗಿ ಕಾಗೇಗಳಲ್ಲೆಲ್ಲ ಸೇರಿಕೊಂಡಿದ್ದಾನೆ ಅವನು ನಿಜವಾದ ಹೆಸರು ಕುರಂಗಾಸುರ ಅಂತ ಆಚಾರವನ್ನು ಉಲ್ಲೇಖ ಮಾಡುತ್ತಾರೆ ಅವನು ಆ ಕಾಲಕ್ಕೆ ಇಲ್ಲಿ ಬರ್ತಾ ಇದು ಪರಮಾತ್ಮ ಗಮನಿಸಿದ ಇದ್ಯಾಕೆ ಜಯಂತಕ್ಕಾಗಿ ಆಗಿದೆ ಶಾಪಕ್ಕೆ ಪದಿತ್ತು ಇಲ್ಲ ಅದು ಆಟಕ್ಕೋಸ್ಕರ ಆ ರೂಪ ತೊಗೊಂಡಿತ್ತು ಜಯಂತರ ಅನುಕೂಲ ರೂಪದಲ್ಲಿರೋದಕ್ಕಿಂತ ಬೇರೆ ಯಾವ್ದಾರು ರೂಪು ತಗೊಂಡು ಕರ್ಮಬಂಧವನ್ನು ಕಳ್ಕೊಂಡು ಬದುಕಬೇಕು ಅಂತ ಸಾಧಾರಣ ಆಗಿರುತ್ತೆ ಏನು ನಿತ್ಯ ಸಂಧ್ಯಾನ್ನೇ ಜಪ ಪೂಜೆ ಅಪ ಎಷ್ಟು ಕಟ್ಟೈನ್ ಸುಮ್ಮನೆ ಎಲ್ಲ ಒಂದು ಕಡೆ ಎಲ್ಲನೂ ಏನು ಇಲ್ಲೇ ಇದ್ದಾಗಿದ್ದು ಬಿಡಬೇಕು ನೋಡೋದು ಹಿಂಗೆ ಯಾರಿಗಾನ ಇದು ಒಳ್ಳೇದು ಅಲ್ಲ ಒಳ್ಳೆ ಬಯಕೆ ಅಲ್ಲ ಇರಲಿ ಬಟ್ ಈ ಥರ ದುರ್ಬಯಕೆಗಳು ಕೆಲವೊಮ್ಮೆ ಆ ಬಿಟ್ಟಿತ್ತಲ್ಲ ಬಂತು ಜಯಂತನಿಗೆ ಆ ಮೂಲ ಶರೀರದಲ್ಲಿ ಹೇಗೆ ಒಂದಾಡೋದಿದ್ದೇ ಇದೆ ಇನ್ನೊಂದು ಶರೀರ ತೊಗೋಬೇಕು ಅಲ್ಲಿ ಏನು ಕೆಲಸ ಇರಬಾರ್ದು ಯಾವ ಶರೀರ ತಗೊಳ್ಳಿ ಯೋಚನೆ ಮಾಡಿ ಮಾಡಿ ಈ ಶರೀರ ತಗೊಂಡಂತೆ ಯಾವುದು ಕಾಗೆ ಶರೀರ ಅದು ಕೆಟ್ಟ ಕಪ್ಪು ಅದೇ ಅದೇ ಕಾಗೆಗಳಿಗೆ ಅನುಕೂಲ ಜಾಸ್ತಿ ಆಯುಷ್ಯ ಹೆಚ್ಚು ಒಂದು ಸಾವಿರ ವರ್ಷ ಮನುಷ್ಯನ ಹತ್ತು ತಲೆಮಾರು ನೋಡುತ್ತೆ ಕಲಿಯುವುದಲ್ಲೂ ಕೂಡ ತುಂಬ ಆಯುಷ್ಯ ಕಾಗೆಗೆ ಪಿಂಡ ಪ್ರದಾನ ಕಾಗೆ ಕಾಗಪಿಂಡ ಅಂತ ಉಚ್ಚಿಷ್ಟ ಪಿಂಡವನ್ನು ಕಾಗೆಗೆ ಹಾಕಬೇಕು ಕಾಗೆಗೆ ಪಿಂಡ ಹಾಕಲಿಲ್ಲ ಅಂತಂದರೆ ಪಿತೃಗಳಿಗೆ ತೃಪ್ತಿ ಇಲ್ಲ ಯಮದೇವರು ಆ ವರ ವಿಶೇಷ ಕೊಟ್ಟಿದ್ದಾರೆ ಕಾಗೆಗೆ ಇದು ಒಂದಾಯ್ತು ಕಾಗೆಗೆ ಆಯುಷ್ಯ ಹೆಚ್ಚು ಎರಡನೇಂತೂ ಇದರ ಮೇಲೆ ನೀವು ಒಂದು ಗಿಳಿ ಬಂದು ಮನೆ ಮುಂದೆ ಕೂತ್ಕೊಂಡ್ರೆ ಏನು ಮಾಡ್ತಾರೆ ಇಷ್ಟು ಮುತ್ತಾಗಿದೆ ಅಂತ ಹಿಡಿಲಿಕ್ಕೆ ಹೋಗ್ತಾರೆ ಒಂದು ಗುಬ್ಬಚ್ಚಿನ ಇಡ್ಲಿಕ್ಕೆ ಹೋಗ್ತಾರೆ ಹಿಂಸೆ ಕೊಡ್ತಾರೆ ಬಂಧನದಲ್ಲಿ ಹಾಕ್ತಾರೆ ಅದನ್ನೆಲ್ಲ ಕಾಗೇನೆ ಹಂಚಾಕೊಂಡು ನೋಡಿದ್ದ ಯಾರಾದರೂ ಅಥವಾ ಪಂಚರದಲ್ಲಿ ಹಾಕ್ಕೊಂಡು ಬಂದು ಮನೆಯಲ್ಲಿ ಕರ್ಮ ಕರ್ಮ್ರಿಗೆ ಎಷ್ಟು ಚೆನ್ನಾಗಿ ಕೂಗತ್ತಪ್ಪ ಅಂತ ಯಾರು ಅದು ಬಂತು ಒಂದು ಹುಷಾರಂತಾಗಷ್ಟೇ ಯಾರೂ ತಂಟೆಗೆ ಬರೋಲ್ಲ ಗುಟ್ಟಕ್ಕೂ ಯಾರು ಹೋಗೋದು ಅದರಿಂದ ಈ ಶರೀರದಲ್ಲಿ ತುಂಬ ಅನುಕೂಲಗಳು ಹೆಚ್ಚಿದ್ದಾವೆ ಇವೆಲ್ಲ ನೋಡಿಕೊಂಡು ಜಯ ಅಂತ ಅದನ್ನು ಆರಿಸಿಕೊಂಡಂತು ಏನು ವಿಚಿತ್ರ ವಿಚಿತ್ರ ಚರಿತ್ರಗಳೆಲ್ಲ ದಾಖಲೆ ಮಾಡಿದ್ದಾರೆ ಆರಿಸಿಕೊಂಡು ಬಂದು ಕೂತಿದ್ದಾನೆ ಇದರ ಜೊತೆಯಲ್ಲಿ ಕಾಗೆಗಳೆಲ್ಲ ಅವಕಾಶ ಕೊಟ್ಟಿತ್ತು ಅಂತೆ ಕುರಂಗಸ್ವರನಿಗೆ ಬ್ರಹ್ಮದೇವರು ಕೊಟ್ಟಿದ್ದರು ಕಾಗೆಗಳ ಕಣ್ಣಲ್ಲಿ ಒಂದು ಸೇರಿಕೊಂಡಿದ್ದ ಅವಧ್ಯನಾದರೂ ಇಲ್ಲಿ ಒಂದು ಸೇರಿಕೊಂಡ ಅಂತಂದರೆ ಅದೊಂದು ತೊಂದರೆನಿಲ್ಲ ರುದ್ರದೇವರು ಬರಬೇರೆ ಇರುತ್ತೆ ಅದನ್ನೆಲ್ಲ ಆಚಾರ್ಯ ಹೇಳುತ್ತಾರೆ ತದಕ್ಷಿಗಂ ಸಾಕ್ಷಿಗಮ್ಯವಧ್ಯ ಪ್ರಸಾದತಶ್ಚಂದ್ರ ವಿಭೂಷಣಸ್ಯ ಚಂದ್ರವಿಭೂಷಣ ಅಂತಂದರೆ ಚಂದ್ರನನ್ನು ಆಭರಣದಂತಾಗಿರುವಂಥದ್ದು ರುದ್ರದೇವರು ಬಹಳ ವಿಶೇಷ ಇರುತ್ತೆ ಕಡೆಯೇ ಕಾರ್ತಿಕ ಸೋಮವಾರ ಇವತ್ತು ರುದ್ರದೇವರ ಆಚಾರ ಶಬ್ದ ಪ್ರಯೋಗ ಮಾಡ್ತಾರೆ ಕಾರಣ ನಾವು ರುದ್ರದೇವರನ್ನು ಸಂದರ್ಭ ಅಂತ ಹೇಳ್ತೇನೆ ರುದ್ರದೇವರ ಸೌಂದರ್ಯ ಎಷ್ಟು ಅಂತ ಆ ಶಬ್ದ ಹೇಳುತ್ತ ಚಂದ್ರ ವಿಭೂಷಣಸ್ಯ ಬೇರೆಯವರು ಈ ಕಲ್ಲೋಗಿಲ್ಲೋ ಅಥವಾ ಒಮ್ಮೆ ಹೊಡಿತಾ ಇರೋದಂತಂದು ಆಗ್ಬಿಟ್ಟು ಕಿರೀಟ ಗಿರೀಟ ಸಹಜವಾಗಿ ಆ ಸರ್ಪಗಳನ್ನು ಚಂದ್ರ ಗಂಗಾದೇವಿಯನ್ನು ತಲೆಮೆಲು ಆ ಅಹಂಕಾರದಲ್ಲಿ ಇರುವವರು ಅವರ ಶರೀರ ಹೇಗಿದೆ ಅಂತ ಅಂಗಾರು ಶಂಗತ ಭು ಜಮ ತುಂಗಭೋಗಂ ಗಂಗಾ ತರಂಗತಮಂಗಲ ಮೌಲಿ ಭಾಗಂ ಸಂಗೀತ ಲೋಲಂ ಯತಿಪುಂಗಮ ಗೀತ ಗಾಥಂ ತಂಗಲ ಸವಾಶ್ರಯ ಕೇಳಬೇಕು ಮಹಾರಥ ದೇವರ ಚಿತ್ರ ಹೇಗಿದ್ದಾರೆ ಅಂತ ಅವರ ಬಗ್ಗೆ ವರ್ಣನೆ ಮಾಡುತ್ತಾರೆ ಹಣಸುಗುಸು ವರುದ್ರದೇವರ ಆಕಾರ ಅಂತಂದರೆ ಸ್ಫುಟಂ ಸ್ಫುಟಿಕ ಸಪ್ರಭಂ ಸ್ಫುಟಿತ ಹಾಟಕಶ್ರೀ ಜಟಂ ಅವರ ಶಿಖಾಮಂಡಲ ಮೇಲಿನಿಂದ ಕೆಳಗಿನ ತನಕ ಹೇಗಿದೆ ಅಂತಂದರೆ ಸ್ವಲ್ಪ ಕೆಂಪಿನ ಛಾಯೆ ಬಂದಿರುವ ಹಳದಿ ಬಣ್ಣದ ಶಿಖಾಮಂಡಲ ಜಟೆ ಆ ಜಟೆಯ ಮೇಲ್ಭಾಗದಲ್ಲಿ ಗಂಗಾ ಬೆಳ್ಳಿಗೆ ಕೆಳಭಾಗದಲ್ಲಿ ರಾಕಾಚಂದ್ರೆ ದ್ವಾದಶಿ ಬೇಗ ಸ್ಥಾನಕ್ಕೆ ಹೋದರೆ ಹೊರಗಡೆ ಕಾಣುತ್ತೆ ಸುಂದರವಾದ ಚಂದ್ರನ ಬಿಂಬ ಅದು ಮಾ ಅರ್ಧ ಚಂದ್ರ ಅಂತಹ ಚಂದ್ರನ ತೆಗೆದು ಸಿಗಿಸಿಕೊಂಡಿದ್ದಾರೆ ಇದ್ರ ಮೇಲೆ ಮುಕ್ಕಣ್ಣ ಬಣ್ಣ ಹೇಗಿದೆ ಅಂತ ನೋಡಿದ್ರೆ ಬಳ್ಳನೇ ಬಣ್ಣ ಈ ಬಿಳಿಸಿಕೊಂಡಿರೋ ತೊಂದರೆ ಮುಂದಿರುವ ಬೆಳ್ಳಲ್ಲ ಮತ್ತೆ ಸ್ಫಟಿಕಮಣಿಯಂತೆ ಅತ್ಯಂತ ಶುಭ್ರವಾದ ಮರಣ ಅಲ್ಲಿ ಎಲ್ಲೂ ಅವಕಾಶವೇ ಇಲ್ಲ ಸ್ಫುಟಂ ಸ್ಫಟಿಕ ಸಭ್ರಭಂ ಸ್ಫುಟಿತ ಹಾಟ ಕಶ್ರೀ ಜಟಂ ಇನ್ನು ಪುಟಕ್ಕಿಟ್ಟಿರುವ ಬಂಗಾರ ಸ್ವಲ್ಪ ಕೆಂಪು ಹಳದಿ ಸೇರಿದರೆ ಯಾವ ಬಣ್ಣ ಬರುತ್ತಿರುತ್ತೆ ಅಂತಹ ಜಟ ಜೂಟ ಇದರ ಮೇಲೆ ಸ್ಫುಟಿಕದ ವರ್ಣ ಸಾಧಾರಣ ಏನ್ಮಾಡ್ತಾರೆ ತುಂಬ ಬೆಳ್ಳಿಗಿರೋರು ನೀಲ ರತ್ನನೋ ಅಥವಾ ಕುತ್ತಿಗೆಗೆ ನೆಕ್ಲೆಸ್ ಅಂತ ಹಾಕೊಂಡ್ರೆ ಯಾಕೆ ಕಾಣುತ್ತೆ ಎದ್ದು ಕಾಣುತ್ತೆ ಬಹಳ ಚೆನ್ನಾಗಿ ಕಾಣುತ್ತೆ ಇವರಿಗಾದ ಆ ಬೇಕಾಗಿಲ್ಲ ಇವರಿಗೆಲ್ಲ ಸಹಜ ಆಭರಣನೆ ವಿಷಯ ಗಂಟ್ಲಲ್ಲಿ ಹೋಗಿ ಹಾಗೆ ಕೂತು ಬಿಟ್ಟಿದೆಯಲ್ಲ ನೀಲಗಟ್ಟ ಹೋಗಿದೆ ಅಲ್ಲವು ಈ ಬಿಳಿ ಬಣ್ಣಕ್ಕೆ ಅದು ನೀಲಗಟ್ಟಿರೋದು ಎದ್ದು ಕಾಣುತ್ತಂತೆ ಆಭರಣ ರೂಪದಲ್ಲಿ ಕುತ್ತಿಗೆಯ ಆಭರಣ ಹಾಕೊಂಡಿದ್ದಾರೆ ಅಂತ ಕಾಣುತ್ತೆ ಇದರ ಮೇಲೆ ಸರ್ಪಗಳು ಹಾರಗಳಂತೆ ಸರದಾಡ್ತಾ ಇರುತ್ತವೆ ಆ ಕಪ್ಪು ಕನ್ನಡಿ ಹಾವುಗಳು ಅವು ಹೊಯ್ದಾಡ್ತಾ ಇದ್ದರೆ ಅಂತ ಆಭರಣೆ ಹಾಕೋತಾರೆ ಅದನ್ನ ತುಂಬಾ ಅವರು ಬಿಳುಬೋ ಕಪ್ಪು ತಪ್ಪು ಸರ್ಪಗಳು ಇದರ ಮೇಲೆ ಗಜ ಚರಮದನ್ನ ಹೊದಿಕೊಂಡು ಮೇಲೆ ಕೂತಿರ್ತಾರೆ ಇಂಥ ಅದ್ಭುತ ರೂಪ ಯಾಕೆ ಹೀಗೆಲ್ಲ ಮಾಡ್ತಾರೆ ವಿಚಿತ್ರವಾಗಿ ಮೈಯಲ್ಲಿ ಬೂದಿ ಪಡ್ಕೊಂಡು ಕೈಯಲ್ಲಿ ಕಪಾಲ ಹಿಡ್ಕೊಂಡು ಇಂದ್ರದೇವರು ಹೇಗಿದ್ದಾರೆ ವರುಣದೇವರು ಇರುವುದೆಲ್ಲ ಒಳ್ಳೆ ಚೆನ್ನಾಗಿದೆ ಲಕ್ಷ್ಮಣ ರೂಪ ನಾವು ಪುರಾಣ ಇತಿಹಾಸಗಳದ್ದು ಕೇಳ್ತೇವೆ ರುದ್ರದೇವರು ಮಾತ್ರ ಹೀಗಾಕೆ ಮಾಡ್ತಾರೆ ಅಂದರೆ ಅದಕ್ಕೆ ಕಾಶಿ ವಿಶ್ವನಾಥನನ್ನು ವರ್ಣನೆ ಮಾಡುವಾಗಲೇ ನಾಳೆ ಚೆನ್ನಾಗಂತಾರೆ ಭದ್ರಾಟ್ ಸ್ವಾಮಿಗಳು ಒಂದೊಂದೇ ಅಭಯವ ನೋಡ್ರಪ್ಪ ಇವ್ ನೋಡ್ತಾ ಬಂದಿಲ್ಲ ಅದು ಯಾರಿಗೆ ಸಂಬಂಧಪಟ್ಟಿದ್ದು ನೋಡ್ರಿ ಗಂಗೆ ಯಾರು ಪಾದೋದಕ ತಲೆ ಮೇಲೆ ನೋಡ್ರಿ ಅದರಲ್ಲಿ ಯಾರು ಪಾದೋದಕ ಮೌಲೋ ಯುಫಾಲಗೇ ಎಸ್ ಆಂಗ್ಲಿ ರೇಣು ಕಥಾ ಕರ್ಣೀ ವಾಚಿ ಯದ್ರೂಪಂ ಯದಾಸ್ವಾದಿತ ಕುಕ್ಷೋ ಎತ್ತಪಸೇ ಪಟಂ ಕಟಿತಟಂ ವ್ಯಾಘ್ರಾಜಿನೇ ಸಂಸ್ಥಿತಿ ಪಾದು ಯತ್ಪುರಚಾರಿಣ ಸಹಿಸದ ತತ್ಕಿಂಕರ ಶಂಕರ ಅವರ ಶಬ್ದ ಕೇಳ್ತಾ ಇದ್ರೆ ಸಾಕು ನಮಗೆ ಅರ್ಥ ಆಗೋದು ಬೇಡ ಅದರಾಶನವರ ಮಹತ್ವ ಅಷ್ಟು ದೊಡ್ಡದು ಅವರಂದು ನೋಡ್ತಾಲ್ವಾ ಮೇಲ್ಗಡೆಯಿಂದ ಮೌಲವೂ ಮೌಲಿಯಿಂದ ತಲೆ ಯತ್ ಚರಣಾಂಬೂ ಅವನೇ ರುದ್ರದೆಯವರು ಯಾರ ಕಿಂಕರ ನಾ ಬಾಯ್ಬಿಟ್ಟು ಹೇಳೋದು ನೀವೇ ವಿಚಾರ ಮಾಡ್ತಾ ಬನ್ನಿ ತಲೆ ಮೇಲೆ ಯಾರ ಪಾದ ಇದೆ ಕಂಡು ಕಂಡು ಅವರು ಪಾದ ಓದಕ ನಾವು ಹಾಕೋ ನಮ್ಮ ಪಾದ ಓದಕ್ಕೆ ನಾವೇ ಹಾಕೋತೇವೆ ಹಾಕ್ಕೊಳ್ಳೋದು ನಮ್ಮ ಹೆಂಡತಿ ಮಕ್ಕಳದ್ದು ಹಾಕೊಳ್ಳೋದು ನಮಗಿಂತ ಚಿಕ್ಕವ್ರದ್ದು ಹಾಕೊಳ್ಳೋಲ್ಲ ಆದರೆ ರುದ್ರದೇವರು ಪಾದೋದ ಕೈ ಹಾಗಾರೆ ಯಾರದ್ದು ಅದು ಯಾರ್ದು ನಾವೇನು ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿದೆ ಫಾಲ ಫಲಕೆ ಹಣೆ ತುಂಬ ಬೂದಿಬಡ್ದೆ ಕಾಣುತ್ತೆ ಅದು ಬೂದಿ ಬಿಡಿದ್ರೆ ನಿಮ್ಮ ಬುದ್ಧಿಗೆ ಬೂದಿಬೆಡ್ದಿದ್ದು ಒಂದು ಅವಳನ್ನು ಪರಮಾತ್ಮನಿಗೋಸ್ಕರವಾಗಿ ದಿಂಡ್ರಿಗೆ ಹೊಡಿತಾರಲ್ಲ ಅಲ್ಲೆಲ್ಲ ಹೊರಳಾಡಿ ನಮಸ್ಕಾರ ಮಾಡುತ್ತಾರಲ್ಲ ಆ ಉತ್ತರ ದೇಶದ ಮಣ್ಣೆ ಆಗಿದೆ ಅದು ಬೆಳ್ ಬೆಳ್ಳಿಗೆ ಕಾಣುತ್ತದ್ದು ಕಾಶಿ ಪ್ರದೇಶದ ಮಣ್ಣೆ ಹೇಗಿರುತ್ತದೆ ಬುದಿ ಇದ್ದ ಹೇರುತ್ತದು ಆ ಕ್ರಮದಲ್ಲಿ ಇನ್ನೂ ಇನ್ನೂ ಮೇಲಕ್ಕೆ ಹೋದರೆ ಅದರಲ್ಲಿ ಬೆಳ್ಳನೇ ಮಣ್ಣು ಅದು ಮೈಯೆಲ್ಲ ಅಲ್ಲಿ ನಮಸ್ಕಾರ ಮಾಡಿದಾಗ ಹತ್ತಿರೋದೇ ಹೊರತು ವರಸ ಶಿರಸ ದೃಷ್ಟ್ಯ ಪದ್ಯಾಮ ಕರಾಭ್ಯಾಮ್ ಇಲ್ಲ ನಮಸ್ಕಾರ ಮಾಡಬೇಕು ಅಂತಿದೆ ಅದು ಮೈಗೆ ಹಚ್ಕೊಂಡಿರೋದೇ ಒಳಗೂ ಬೂದಿ ಒಳ್ಕೊಂಡಿದೆ ನೀವು ಬೂದಿ ಒಳ್ಕೊಂಡ್ಬಿಟ್ಬೇಕು ಬೂದಿ ಬಳಕೆ ಬಿಡಲಿಲ್ಲ ಅವರು ನಮಸ್ಕಾರ ಮಾಡ್ತಾ ಇರು ಯಾರಿಗೋಸ್ಕರ ನಮಸ್ಕಾರ ಮಾಡ್ತಾ ಇದ್ದಾರೆ ಅವರ ಹಣ ಯಾರಿಗೂ ಹಚ್ಚುತ್ತಾರೆ ನೆಲಕ್ಕೆ ಅವಳು ತಿಳ್ಕೊಳ್ರಿ ಫಾಲ ಫಲಕೆ ಎಸ್ ಕಥಾ ಕರಣೆ ಕಿವಿಯಲ್ಲಿ ಸದಾ ಯಾರ ಕಥೆ ಕೇಳ್ತಿರ್ತಾರೆ ಅನುಶಾಸನ ಬರುವ ನೋಡಿದ್ರೆ ಗೊತ್ತಾಗುತ್ತೆ ವಾಚಿಯ ನಾಮ ಬಾಯಲ್ಲಿ ಯಾರ ಮಾತನ್ನೇ ಯಾವಾಗಲೂ ಹೇಳ್ತಿರ್ತಾರೆ ಅಭದ್ರ ದೇವರು ನಮಗೆ ಇಲ್ಲೆಲ್ಲೇ ಕೇಳೋದು ಸ್ಕಾಂತ ಪುರಾಣ ಕೇಳಿದ್ರೆ ಗೊತ್ತಾಯ್ತು ಸ್ಕಾಂದ ಪುರಾಣವೇ ರುದ್ರದೇವರ ಆ ಸ್ಕಾಂತನ ಮಹತ್ವವನ್ನು ಹೇಳಲಿಕ್ಕೆ ಅವ್ರು ಹುಟ್ಟಿದ್ದರು ಅಲ್ಲೇ ಹೇಳ್ತಾರೆ ಕಾಶಿಯಲ್ಲಿ ಒಬ್ಬ ಭಿಕ್ಷುಕ ಓಡಾಡ್ತಾ ಇತ್ತು ಅವ್ರಂತ ಭಾರಿ ಜಟ ಮಂಡಿತ ಒಬ್ಬ ವ್ಯಕ್ತಿ ಹೇಳೋದೇ ಬಹಳ ಚೆನ್ನಾಗಿದೆ ನಾವು ಪದ್ಯ ಕೇಳಲಿಕ್ಕೆ ಚಂದ ಸ್ಕಾಂತ ಪುರಾಣದಲ್ಲಿ ಪಾಯಂ ಪಾಯಂ ಶ್ರುತಿ ಚುಲಕಿತಂ ರಾಮನಾಮೃತಮ ಧ್ಯಾಂ ಧ್ಯಾಂ ಮನಸ್ಸಿ ದದತಂ ಬ್ರಹ್ಮತಾಖ್ಯಂ ಜಲ್ಪಂ ಜಲ್ಪಂ ಪ್ರಕೃತಿ ವಿಕೃತ ಪ್ರಾಣಿ ನಾಂಕರಣ ಮೂಲೆ ವಿಧ್ಯಾ ಮಿಥ್ಯಾ ಮಠದಿ ಜಟಿಲ ಕೋಪಿ ನಿವಾಸಿ ಇನ್ಯಾರಿಗೂ ಇಲ್ಲರಿ ಈ ಮಹತ್ವ ಎಲ್ಲ ಈ ಸಾಹಿತ್ಯ ಈ ವರ್ಣನೆ ಈ ತರಹದ ಆನಂದ ಬೇರೆ ಯಾರಿಗೂ ಇಲ್ಲ ಇಲ್ಲ ಭಾರತೀಯರಿಗೆ ಮಾತ್ರ ಅರ್ಥ ಮಾಡಿಕೊಂಡ್ರೆ ಇಲ್ದೇ ನಾವು ಅಷ್ಟೇ ಇದು ಇಲ್ದೇ ಇದ್ದವ್ರೆ ಎಷ್ಟು ಚಂದ ಅಂತಾರದನ್ನ ಅವರು ಪಾಯಂ ಪಾಯಂ ಹೆಜ್ಜೆ ಹೆಜ್ಜೆವು ಕೂಡ ಶ್ರುತಿ ಚುಲಕಿತಂ ವೇದ ಶಾಸ್ತ್ರಗಳು ಮುಕ್ಕಿ ಸುರಿತಾ ಇರೋದೇನೆ ಅದು ರಾಮನಾಮ ಅನ್ನುವ ಅಮೃತ ಅಂತ ಬಾಯಲ್ಲಿ ಸದಾ ನನಗೆ ಇಟ್ಟುಕೊಂಡಿರ್ತಾರೆ ಅಂತ ಅಲ್ಲಿ ಹೇಳ್ತಾರೆ ಬೀದಿ ಬೀದಿಯಲ್ಲಿ ತಿರುಗಾಡುವೋ ಒಬ್ಬ ಅದಕ್ಕೆ ಅದಕ್ಕೆ ಬ್ರಹ್ಮತಾರಕ ಮಂತ್ರ ಅಂತ ಕೂಡ ಹೆಸರು ರಾಮ ಮಂತ್ರಕ್ಕೆ ಅದಕ್ಕೆ ರಾಮಮಂತ್ರವ ಜಪಿಸೋ ಹೇಳಿಂದ್ರೆ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಳಬೇಡ ಸೋಮಶೇಖರ ತನ್ನ ಭಾವನೆಗೆ ಬೆಳೆದ ಮಂತ್ರ ಅಂಥ ಮಂತ್ರ ಅದು ಅದನ್ನು ಯಾರು ಕಾಶಿಯಲ್ಲಿ ಯೋಗ್ಯರಾದ ಅಧಿಕಾರಿಗಳು ಮೃತ ಖಂಡು ಗಂಡವನ್ನು ಮೃತರಾದರೆ ಹೇಳೋಲ್ಲ ಯೋಗ್ಯರಾಜ ಅಧಿಕಾರಿಗಳು ಮೃತರಾದರೆ ಅಲ್ಲೇನು ಮಾಡ್ತಾರೆ ಅವರ ಕಿವಿಯಲ್ಲಿ ಬಂದು ಮಹರುದ್ರ ದೇವರೇ ರಾಮಮಂತ್ರವನ್ನು ಉಪದೇಶ ಮಾಡ್ತಾರೆ ಅವನು ಮತ್ತೆ ಹಿಂತಿರುಗಿ ಬರೋಲ್ಲ ಅಂತ ಇವತ್ತಿಗೂ ಅತ್ಯಾಶ್ಚರ್ಯ ಅಲ್ಲಿ ಚೌಕಾಂಬ ಪುಸ್ತಕಗಳ ಒಳಗೆ ಸಾಧಾರಣ ಒಂದು ಎಂಟು ಮಳಿಗೆ ಇದೆ ಒಂದೇ ರಸ್ತೆಯಲ್ಲಿ ಅದು ಆ ಮಣಿಕರ್ಣಿಕ ಘಾಟ್ಗೆ ಹೋಗುವ ಹರಿಶ್ಚಂದ್ರ ಘಾಟಿಗೆ ಮಣಿಕರ್ಣಕ ಘಾಟಿಗೆ ಹೋಗುವ ದಾರಿ ಅದು ಅಲ್ಲೇ ಇದೆ ಅಂಗಡಿ ಪುಸುಕಿಸ ತಗೊಳ್ಬೇಕಾದ್ರೆ ಅಲ್ಲಿ ಕೂತ್ಕೋಬೇಕಾಗತ್ತೆ ಸಾಧಾರಣ ಒಂದು ಹತ್ತು ಹದಿನೈದು ನಿಮಿಷ ಕೂತಿದ್ದೇನೆ ಅಷ್ಟೇ ನಮ್ಮ ಹುಡುಗಿಯಿಂದ ಒಂದು ಯಾವುದೋ ಬೇರೆ ಅಂಗಡಿಗೆ ಹೋಗಿ ಬರುತ್ತೆ ಅಲ್ಲಿ ಕೂತಿದ್ದೇನೆ ಅಷ್ಟೇ ಅಷ್ಟೊಳಗಡೆಯಲ್ಲಿ ಸಾಧಾರಣ ಒಂದು ಮೂವತ್ತೈದು ಶವಗಳು ಹೋಗಿದಾವೆ ಹೋಗ್ತಾನೆ ಇರ್ತವೆ ಅದರಲ್ಲೂ ಈ ಡಿಸೆಂಬರ್ ಜನವರಿ ಬಂದುಬಿಡ್ತು ಅಂದರೆ ಚಳಿಗಾಲ ಅಲ್ಲಿ ಈ ಸತಿ ಒಂದು ಕತೆ ಮುಗೀತು ಅಂತಾರೆ ಎಲ್ಲಿ ಅಂಚಲ್ಲಿದ್ದಾರೆ ಅವ್ರು ಹೋದ್ರು ಅಂತಾರೆ ವಿಪರೀತ ಥಂಡಿ ಬೇರೆ ಆ ಪ್ರದೇಶ ಎಲ್ಲ ಅಂತ ಪ್ರತಿಯೊಬ್ಬರೂ ಕೂಡ ರಾಮ್ ರಾಮ್ ರಾಮ ರಾಮ್ ರಾಮ್ ರಾಮ್ ಒಬ್ಬರು ಯಾರೋ ಅವರಿಗೇನು ಸಂಬಂಧಿಕರೇ ಇರಬೇಕಾಗಿಲ್ಲ ಯಾರೋ ಒಬ್ಬರೇ ಇಬ್ಬರೇ ಇರ್ತಾರಷ್ಟೇ ಯಾರೋ ಹೋಗ್ತಿರ್ತಾರೆ ಇನ್ನೊಬ್ಬನೇ ಹೆಗಲ್ ಮೇಲೆ ಹೊರಸ್ಬಿಟ್ಟು ಹೋಗ್ತಾರೆ ಅವನೂ ಹೋಗೋ ತನಕ ಹೊತ್ಕೊಂಡು ಹೋಗ್ತಾನೆ ಕೈ ಮುಗಿತಾನೆ ಹೊತ್ಕೊಂಡು ಹೋಗಿ ರಾಮ ರಾಮ ರಾಮ್ ರಾಮ್ ಅಂತಾನೆ ಇನ್ನೊಬ್ಬನೇ ಹೆಗಲ ಮೇಲೆ ನಮಸ್ಕಾರ ಮಾಡಿಬಿಟ್ಟು ಇದು ಎಂದ ಸೇವಾ ವಿಚಿತ್ರ ಅಧಿಕ ಮಹಾಸ್ಮಶಾನ ಅಲ್ಲಿ ಪರಂಪರೆಯ ಶವಸ್ಪರ್ಶ ಆದರೂ ಕೂಡ ಮೈಲಿಗೆ ಇಲ್ಲ ಅಂತಾರೆ ಶವಸ್ಪರ್ಶಕ್ಕೂ ಮೈಲಿಗಿಲ್ಲ ಅಂತಾರೆ ನೇರವಾಗಿ ಮಾಡಬೇಕು ಸ್ನಾನಾದಿಗಳು ಅಂದ್ರೆ ಇಂಥ ವಿಚಿತ್ರವಾದಂತಹ ಪ್ರದೇಶ ಯಾಕೆ ಅಂದರೆ ನೀವು ಕಾಶಿ ವಿಶ್ವನಾಥನನ್ನ ಗುಡಿಯಲ್ಲೇ ಹೊಂದ್ ವಿದ್ಯಾ ಅನ್ವಿದ್ಯಾ ಮಠದಿ ಜಟಿಲ ಬೀದಿ ಬೀದಿಯಲ್ಲಿ ತಿರುಗಾಡ್ತಾ ಇದ್ದಾರಂತೆ ಆ ಯಾವ ಬೀದಿಯಲ್ಲಿ ಅವರು ಇರ್ತಾರೋ ನಮಗೂ ಅವ್ರಿಗೆ ಸಂಪರ್ಕ ಆಗುತ್ತೋ ಮಹರ್ಧರ ದೇವರು ಅನುಗ್ರಹ ಮಾಡುತ್ತಾರೋ ಗೊತ್ತಿಲ್ಲ ಅಂತವರು ಯಾರ ಮಾತು ಬಾಯಿಯಲ್ಲಿರುತ್ತೆ ನಾ ಯಾವಂತ ಹೇಳಿಲ್ಲ ವಾದಿರಾಜರು ಅದು ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಕರ್ಣೆ ಹೇ ವಾಚಿಯ ರಾಮ ಹೃದಯ ದೃಪಂ ಹೃದಯದಲ್ಲಿ ಯಾರು ರೂಪ ಚಿಂತನೆ ಮಾಡ್ತಾರೋ ಇದೇ ಜಪ ಯಾಕೆ ಮಾಡ್ಬೇಕು ಅವನು ಸರ್ವೋತ್ತಮನಾಗಿದ್ದರೆ ಜಪ ಮಾಡ್ಲಿಕ್ಕೆ ತಾನೇ ಇಷ್ಟಲ್ಲ ಏನೇನು ನೀವು ಸಿನಿಮಾ ನಾಟಕ ನೋಡಿದ್ರೂ ಗೊತ್ತಾಗುತ್ತೆ ಓಹ್ ಏನೋ ಜಪ ಮಾಡ್ತಾ ಕೂತಿರ್ತಾರೆ ಪಾರ್ವತಿಯ ಬಂದು ಎಪ್ಸಿ ಕಳ್ಕೋಬೇಕು ಅಂದರೆ ಏ ಆದರೆ ನಮ್ಮ ನಾರಾಯಣದೇವರು ಜಪ ಮಾಡಿದ್ದು ಕೇಳಿದ್ದೀರಾ ಎಲ್ಲಾದರೂ ಹೆಂಡ್ತಿನ ಕಾಲಪುತ್ತಿಟ್ಕೊಂಡು ಆರಾಮ ಮಲಗು ಮುಟ್ಟಿದ್ದೆ ಆಕಾರ ಚಿಂತನೆ ಮಾಡಿದರೆ ಗೊತ್ತಾಗುತ್ತೆ ಯಾರು ಸರ್ವೋತ್ತಮ ಇದ್ದಾರೆ ಆಗ್ಬೇಕಾದದ್ದು ಯಾರಿಗಿಲ್ಲ ಅಂತ ಅಂದರೆ ಅಂಥ ಅದ್ಭುತವಾದಂತಹ ಕ್ರಮದಲ್ಲಿ ಅವನ ರೂಪವನ್ನು ಚಿಂತನೆ ಮಾಡ್ತಾ ಯಾರಿಗೆ ಅರ್ಪಿತವಾದದ್ದನ್ನ ಆಮೇಲೆ ನಂತರದಲ್ಲಿ ಸ್ವೀಕಾರ ಮಾಡುತ್ತಾರೋ ಉದರತ್ರ ಕಾಯಿತು ಇನ್ನು ವ್ಯಾಘ್ರಾಜನೇ ಸಂಸ್ಥಿತಿ ವ್ಯಾಘ್ರಾಜನದ ಮೇಲೆ ಯಾರು ಮಂತ್ರ ಸಿದ್ಧಿ ಬೇಕು ಅಂತನ್ನುವರು ವ್ಯಾಘ್ರಾಜನದ ಮೇಲೆ ಹುಟ್ಟಿಕೊಂಡು ಜಪ ಮಾಡ್ತಾರೆ ಕೃಷ್ಣಾಜನ ವ್ಯಾಘ್ರಾಜನ ಯಾಕೆ ಅದನ್ನು ಇಟ್ಕೊಂಡಿದ್ದಾರೆ ಅವ್ರಿಗೆ ಏನೋ ಸಿದ್ಧಿ ಆಗಬೇಕಾಗಿಲ್ಲ ಇನ್ನೂ ಸಿದ್ಧಿ ಆಗಿಲ್ಲ ಅಂದ್ರೆ ಭಗವಂತನನ್ನ ಪೂರ್ಣ ಮಟ್ಟದಲ್ಲಿ ಅವರೆಲ್ಲ ಜಾಥಾ ಸಾಮಾನ್ಯ ದೇವತೆಗಳು ಅವ್ರ ಮೇಲೆ ಬರತಕ್ಕಂತಹ ಅಷ್ಟುಭಕ್ತ ಮುರು ಆದರೂ ತಮ್ಮ ಯೋಗ್ಯತೆಗೆ ಬೇಕಾದ ಇವೇನೋ ಸಾಧನೆ ಉಳಿಕೊಂಡಿದೆ ಯಾಕೆ ಅವರು ಪುರುಷೋತ್ತಮರ ಪರಿಹಾರ ಪದ ಬೀದಿದೆಯೋ ಅಲ್ಲಿ ನಡೆಸಬೇಕಾಗಿದೆ ಅದಕ್ಕೋಸ್ಕರವಾಗಿ ನಿರಂತರ ಸೇವಾ ಮಾಡ್ತಾ ಇದ್ದಾರೋ ನೀವೆಲ್ಲ ವಿಚಾರ ಮಾಡಿ ಯಾರಿಗೋಸ್ಕರ ಬೀದಿ ಬೀದಿ ಅಡ್ಡಾಡ್ತಾರೆ ಇದು ಯಾರ ಸಂಬಂಧಪಟ್ಟ ಈ ಎಲ್ಲ ಅವಯವ ಇಡೀ ಯಾರಿಗೋಸ್ಕರ ಮೀಸಲಿಟ್ಟಿದ್ದಾನೋ ಈತ ಅವನಿಗೆ ಕಿಂಕರ ಈ ಶಂಕರ ಅವನಿಗೆ ಕಿಂಕರ ತಾನೆ ಅಂತ ಕೇಳಿದ್ರು ಅವನು ಯಾರು ಒಂದು ಹೇಳೋಲ್ಲ ನೀವು ತಿಳ್ಕೊಳ್ಳಿ ತತ್ಕಿಂಕರ ಶಂಕರ ಅಂದ್ರೇನು ಸಾಕ್ಷಾತ್ ಶ್ರೀಹರಿಯ ಅತ್ಯಂತ ಕಿಂಕರರಾದವರು ನಮ್ಮ ಶಂಕರ ಹೀಗೆ ಚಿಂತನೆ ಮಾಡಿದರೆ ಹಿರಿ ಹಿರಿ ಹಿರಿ ಹಿರಿ ಹಿಗ್ಗು ಅದ್ಭುತ ಅವರ ರೂಪವಿಶೇಷ ಪಂಡಿತಾಚಾರ ಅಂತಾರೆ ರಾಮೇಶ್ವರಕ್ಕೆ ಹೋದಾಗ ಬಾಗಿಲಾಕಿ ಬಿಟ್ಟಿದ್ದಾರಂತೆ ನಿವೇಷ್ಟೋರು ರುದ್ರದೇವರಿಗೆ ಸರ್ವೋತ್ರ ಮತ್ತು ಹೇಳೋಲ್ಲ ನೀವು ಅಂತ ಸ್ತೋತ್ರ ಮಾಡುತ್ತಾರೆ ಇದೇ ಕಾಲ ಸಾಧಾರಣ ಈ ಶಿವರಾತ್ರಿ ಕಾಲದಲ್ಲಿ ಸ್ತೋತ್ರ ಮಾಡಿದರೆ ನಾರಾಯಣ ಪಂಡಿತಾಚಾರ್ಯರು ಬೀಗ ಒಡೆದು ಒಳಗಡೆ ಕರೆದು ದರ್ಶನ ಕೊಟ್ಟರಂತೆ ಮಹಾರದು ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತು ಕೃತ್ಯ ಅದ್ಭುತ ರೂಪವನ್ನು ನನ್ನ ಕಣ್ಣು ಎಂದು ನೋಡಿತೋ ಅಂತೀವರು ಸ್ತೋತ್ರ ಮಾಡಿದರೆ ಭಟ್ಟರೆ ಬೀಗ ಒಡೆದು ಒಳಗಡೆ ದರ್ಶನ ಕೊಟ್ಟಿತ್ತು ಅದರವರೆಗೆ ಅತ್ಯಂತ ಪ್ರಿಯವಾದದ್ದು ಇದಲ್ಲ ತವ ಪ್ರಿಯತಮಾದತಿ ಪ್ರಿಯತಮಂ ಸದೈವಾಂತರಂ ಪಯಸ್ಸು ಪೈತಮೀರ್ತಂ ಸ್ವಯಂವ ಶ್ರಿಯೋ ವಲ್ಲಭ ಒಳಗಡೆಯಲ್ಲಿ ಹಾಲು ಒಳಗಡೆಯಲ್ಲೇ ಹೇಗೆ ತುಪ್ಪ ಸೇರಿರುತ್ತೆ ಆದರೆ ಹಾಲು ಬೇರೆ ತುಪ್ಪ ಬೇರೆ ಹಾಗೆ ನಿಮ್ಮೊಳಗೆ ಭಗವಂತ ಹೊಕ್ಕೊಂಡಿದ್ದಾನೆ ಅವನನ್ನು ಅಷ್ಟು ಧ್ಯಾನ ಮಾಡುತ್ತೇನೆ ನೀವು ಅಂತ ಬಹಳ ಸುಖಸಾದಕ ರೂಪದಲ್ಲಿಲ್ಲೂ ಉಪಪಾದನೆ ಮಾಡಿದ್ದಾರೆ ಅಂತಹ ಮಹಲೇವರು ಕೂಡ ದೈತ್ಯರಿಗೆ ಶಾಪ ಕೊಡ್ತಾರೆ ಬರ ಕೊಡ್ತಾರೆ ಭಗವಂತನಿಗೋಸ್ಕರನೇ ಇವ್ರಿಗೆ ಅಂಥದ್ದು ಒಂದು ಕೊಟ್ಟಿದ್ದು ಈ ಕುರಂಗಾಸನರಿಗೆ ಕಾಗೆಗೆ ಎಲ್ಲಿ ತನಕ ಎರಡು ಕಣ್ಣಿರುತ್ತೋ ಅಲ್ಲಿ ತನಕ ನಿನಗೆ ನಾಶ ಇಲ್ಲ ಅಂತ ಪರಮಾತ್ಮ ನೋಡಿದಾದನು ಆ ಕಣ್ಣೊಳಗೆ ಹೋಗ್ಬಿಟ್ಟಿದ್ದಾನೆ ಈ ದೈತ್ಯ ನಾವೇ ಶರೀರ ಹೋದರೆ ಆ ಕೆಲಸ ಮಾಡ್ತಾ ಜಯಂತ ಆ ಶರೀರ ತಗೊಂಡಿದ್ದೇ ತಪ್ಪು ಆ ದೈತ್ಯ ಬೇರೆ ಇದ್ದಾನೆ ಇದು ಅನರ್ಥ ಬೇರೆ ಸೀತಾದೇವಿಯರಿಗೆ ಒಂದು ಹುಲ್ಕಡ್ಗೆ ಒದು ಬಿಡ್ತಾನೆ ಪರಮಾತ್ಮ ಇವನ್ ಮೂರು ಲೋಕ ತಿರುಗಿದ್ರು ಕೂಡ ಎಲ್ಲೂ ಅದನ್ನು ಬಿಡಿಸಿಕೊಳ್ಳಿಕ್ಕಾಗಲಿಲ್ಲ ರುದ್ರದೇವರ ಲೋಕಕ್ಕೆ ಹೋದರೂ ಬಿಡಿಸಿಕೊಳ್ಳಿಕ್ಕಾಗಲಿಲ್ಲ ಹುಲ್ಲುಕಟ್ಟಿ ಕಡೆಗೆ ರಾಮಚಂದ್ರ ದೇವರ ಬಳಿಯಲ್ಲೇ ಬಂದಾಗ ಹಿಡಿದು ಕಾಗೆ ಅನ್ನೋದು ಕಣಕ್ಕಿ ತತ್ತ ಇವತ್ತು ಕಾಗೆಗೆ ಒಂದೇ ದೃಷ್ಟಿ ಕಣ್ಣು ಬೇರೆ ದೃಷ್ಟಿ ಬೇರೆ ಕಣ್ಣು ಅಂತಂದು ಕೆಲವರು ಕಣ್ಣು ಈಗ ಕಪ್ಪು ಕಾಣಿಸ್ತಾ ಈ ಹೊರಗಿನ ಗೋಲಕ ಕಾಣ್ತಾ ಇರುತ್ತೆ ಒಳಗಡೆಯಲ್ಲಿ ದೃಷ್ಟಿ ಇರೋಲ್ಲ ಇಲ್ಲ ಹಾಗೆ ದೃಷ್ಟಿ ಒಂದೇ ಕಾಕದೃಷ್ಟಿ ನ್ಯಾಯ ಅಂತಿದೆ ಒಂದೇ ದೃಷ್ಟಿ ಆಕಾಗೆಗೆ ಕಾಗೆಗೆ ಹೀಗೆ ಮುಖ ಇಲ್ಲೊಂದು ಇಲ್ಲೊಂದು ಕಾಣೋದಕ್ಕೆ ನಮ್ಮ ತರ ಎದುರಿಗಿಲ್ಲ ಈ ಕಡೆ ಕಾಣಿಸ್ತಾ ಇದ್ರೆ ಈ ಕಡೆ ಕಾಣಿಸೋದ ಈ ಕಡೆ ಕಾಣಿಸ್ತದೆ ಈ ಕಡೆ ಕಾಣೋದ ಒಂದೇ ದೃಷ್ಟಿ ಒಂದೇ ಗೋಲಿ ಆ ಈ ಕಡೆ ಓಡಾಡಿದ ದೃಷ್ಟಿ ಆ ಈ ಕಡೆಗೆ ಒಂದು ಎಡಗಂಡ್ ಮಾತ್ರ ಕಾಣುತ್ತೆ ಬಲಗಂಡ್ ಮಾತ್ರ ಕಾಣುತ್ತೆ ಅಂತಿಲ್ಲ ಒಮ್ಮೆ ಒಂದು ಇನ್ನೊಂದು ಕಾಣಲ್ಲ ಅಷ್ಟೇ ಇದು ಕಾಕದೃಷ್ಟಿ ನ್ಯಾಯ ದೀಪವನ್ನ ಒಂದ್ ಕಡೆ ಹಚ್ಚಿಟ್ಟರೆ ಅದು ಇನ್ನೊಂದು ಕಡೆ ತಗೊಂಡೋದ್ರೆ ಇನ್ನೊಂದು ಕಡೆಗೆ ಆಗಿದ್ದಂತೆ ದೆಹಲಿ ದೀಪ ನ್ಯಾಯ ಕಾಗದೃಷ್ಟಿ ನ್ಯಾಯ ಅಂತೆಲ್ಲ ಇದನ್ನು ಬಳಕೆ ಮಾಡಿದ್ದಾರೆ ಅಂಥದ್ದು ಅವನ ಅಕ್ಷಿಯಲ್ಲಿರ್ತಕ್ಕಂಥ ಇನ್ನು ಮೇಲೆ ಇನ್ನು ಯಾರೇ ಆಗಲಿ ದದುರ್ಹಿತಸ್ಮೈ ವಿವರಂಬಲಾರ್ಥಿನ ನಮಗೆ ಬೇಕಾದಂತಹ ಬಲ ಇವನಿದ್ದರೆ ಸಿಗತ್ತೆ ಎಂಥ ಕಾಗೆಗಳೆಲ್ಲ ಅವನಿಗೆ ಆಶ್ರಯ ಕೊಟ್ಟವಲ್ಲ ಅದಕ್ಕೆ ಇಡೀ ಕಾಗೆ ಕುಲಕ್ಕೆ ದೃಷ್ಟಿ ಮಾಡಿಬಿಟ್ಟೆ ಪರವಾಗಿ ದುಷ್ಟರಿಗೆ ನೀವು ಮನೆಯಲ್ಲೇ ಆಶ್ರಯ ಕೊಟ್ಟರೆ ಅವರು ಯಾವುದೇ ರೀತಿಯಲ್ಲಿ ಆಶ್ರಯ ಕೊಟ್ಟರೆ ನಿಮಗೇನು ಕೊಟ್ಟಿದ್ದೇನೆ ಅದನ್ನು ಕಿತ್ತು ಬಿಡ್ತೇನೆ ಹೀಗೆ ತೋರಿಸಿದ ಕ್ರಮ ಅಲ್ಲಿ ಕಾಣಬಹುದು ಮತ್ತೆ ಇನ್ನೂ ಎರಡು ಕಣ್ಣು ಬಂತು ಅಂದರೆ ಮತ್ತೆ ಮತ್ತೆ ಹೆತಾನು ರುದ್ರದೇವರ ಹೊರ ಇದೆ ಅದಕ್ಕೆ ಪರಮಾತ್ಮ ಇಡೀ ಇನ್ನು ಭವಿಷ್ಯದಲ್ಲೇ ಕಾಗಿಲೇ ಎರಡು ಬರಲೇಬಾರದು ಒಂದೇ ದೃಷ್ಟಿ ಹೀಗೆ ಮಾಡಿದ ಇದೊಂದು ವಿಚಿತ್ರ ಇವತ್ತಿಗೂ ಅದು ಪ್ರಕೃತಿ ಸಾಕ್ಷಿಕವಾಗಿ ಕಾಣ್ತಾ ಇದೆ ನಮಗೆಲ್ಲ ಎಲ್ಲ ಪ್ರಾಣಿಗಳಿಗೆ ಪಶುಗಳಿಗೆ ಪಕ್ಷಿಗಳಿಗೆ ಎರಡೆರಡು ದೃಷ್ಟಿ ಆದರೆ ಅದು ಒಂದೇ ದೃಷ್ಟಿ ಕೆಲವೊಮ್ಮೆ ಅದರ ಹತ್ತರ ಹೋದರೂ ಅದು ಗೊತ್ತೇ ಆಗಿರೋಲ್ಲ ನೋಡ್ತಾ ಇರುತ್ತೆ ಇದೆಲ್ಲ ನಮ್ಮ ಅನುಭವದಲ್ಲಿದೆ ಒಂದು ಮೇಲೆ ರಾಮಾಯಣ ಎಷ್ಟು ಸತ್ಯ ಅನ್ನೋದಕ್ಕೆ ಇವು ಎಲ್ಲ ದೃಷ್ಟಾಂತ ಬೇಕಾದ್ರೆ ಇಟ್ಕೊಳ್ಬಹುದು ಈ ಪ್ರಕರಣವನ್ನು ಇಲ್ಲಿ ತೋರಿಸಿಕೊಡ್ತಾರೆ ಅದರಲ್ಲಿ ಇವತ್ತು ಮತ್ತೊಂದು ಸಮಾಗಮ ಇವತ್ತು ಪದ್ಮನಾಭತೀರ್ಥ ಶ್ರೀಪಾದಗಳವರ ಆರಾಧನೆ ಇವತ್ತು ದೊಡ್ಡ ಜ್ಞಾನಿಗಳು ಅದರಲ್ಲಿ ಪಂಡಿತಾಚಾರ್ಯರೇ ಚಿತ್ರಣ ಮಾಡಿಕೊಟ್ಟಂತೆ ಆಚಾರ್ಯರು ಆ ಕಾಲಕ್ಕೆ ಗೋದಾವರಿ ತೀರ್ಥದಲ್ಲಿ ಹೋದಾಗ ಅಲ್ಲಿ ದೊಡ್ಡ ಸಭೆಯಲ್ಲಿ ತತ್ತರ ಸಂಸದ ಇವರಿಷ್ಠಸಮ್ಮತ ಶೋಭ ಪದ ಭಟ್ಟ ಪೂರ್ಣ ಸಂಖ್ಯಾ ಬನವನ್ಮೋಹುನ್ಮುಧ ಅಲ್ಲಿ ಬಂದಿದ್ದರು ಅಂತ ಒಂಬತ್ತನೇ ಸರ್ಗದಲ್ಲಿ ಚಿತ್ರಣ ಮಾಡಿದ್ದಾರೆ ಆಚಾರ್ಯರ ವೇದ ವ್ಯಾಖ್ಯಾನದ ಕೌಶಲ ಆಗಮಗಳನ್ನು ಸಮಗ್ರ ಪ್ರಮಾಣ ರಾಶಿಯನ್ನು ಬುದ್ಧಿಯನ್ನು ತಗೊಂಡು ವ್ಯಾಖ್ಯಾನ ಮಾಡುವ ಕ್ರಮ ಏನು ಕೇಳಿದ್ರು ಅದನ್ನು ಮರ್ಮ ಗೊತ್ತಿದ್ದವರು ಎಲ್ಲಿ ಜಟಿಲಿದೆ ಅದನ್ನು ಮಾತ್ರ ನೋಡಿದ್ರೂ ಅರ್ಥ ಆಗೋಯಿತು ಅರ್ಥ ಆದಾಗ ಕಾಲು ಹೇಳಿಕೊಂಡಿದ್ದಾರೆ ಅಚ್ಚ ಬಿಚ್ಚರತೆ ಆ ದೊಡ್ಡ ವಿದ್ವಾಂಸರಾದರೆಂದ यवागघट्य काले तत्चार्य मधुरााष्यपाठिते मधुल पूर्ण प्रज्ञाष्यम आदौ तद्भापूर्वक योग व्याको नमस्म पद्मख्ययोगिनी श्रीमध्वसंसन लुद्ध विद्यासुधा निधयो मलाये कृपाल भती ಕೃಪಾಲವಸ್ಯುಣಿ ನಿತ್ಯಮೇಶ್ ಅತ್ಯಂತ ಕೃಪಾಲುಗಳು ಅವರ ಕೃಪಾಲೇಶನ ಮೇಲೆ ಮಾಡಲಿ ಸಾಕು ಅಂತ ಯಾರು ಟಿಕಾ ನಾಟಿಕಾ ಉತ್ಪಾದನೆ ಬೇಡ್ಕೊಳ್ತಾರೆ ಅದು ಸುಮ್ಮನೆ ಅರ್ಥ ಆಗೋಲ್ಲ ಅರವತ್ತು ಒತ್ತರುತ್ತೇನಂತೀವಲ್ಲ ಇದನ್ನು ನಿರ್ಮಾಣ ಮಾಡಿದ್ದವರೇ ಅರವತ್ತು ಗೋತ್ರದವರಿಗೆ ಆ ಕಾಲಕ್ಕೆ ಆಚಾರ್ಯನ ಕರೆಸಿಕೊಂಡು ತಾವು ದೀಕ್ಷಾದಿಗಳನ್ನು ಕೊಡಿಸಿದ್ದಾಗಲಿ ಪದ್ಮಾವತೀರ್ಥರ ಬಗ್ಗೆ ಒಂದು ಮಾತಿದೆ ಅವರ ಮುಂದೆ ನಡೆಸಿರತಕ್ಕಂಥ ವೇದ ಪ್ರವಚನಾಚಾರ್ಯ ಶಿಷ್ಯೋಸಾವಿಧಿ ಪೂಜಿತ ಸಭ್ಯ ಸಭಾಯಾಮ್ ಯೋ ವೇದಂ ವ್ಯಾಚಕ್ಯು ವೇದಸಾರವಿತ ಅಂತವರನ್ನು ಕೊಂಡಾಡ್ತಾರೆ ಆಚಾರ್ಯರು ಹೇಗಿದ್ದರೂ ಹಾಗೆ ಇರಲಿ ಆ ಸಂಪ್ರದಾಯವನ್ನು ಪ್ರವರ್ತನೆ ಮಾಡಿದವರು ಮಹಾನುಭಾವರು ವಿಚಿತ್ರವಾದಂತಹ ಅವರ ಪದ್ಧತಿ ಮಹಾನುಭಾವರು ಮುಂದೆ ವಾದಿರಾಜರು ಚಿಕ್ಕಾಕೃತ್ಪಾದರು ವ್ಯಾಸರಾಜರು ಮುಂತಾದ ಎಲ್ಲ ಜ್ಞಾನಿಗಳು ಎಷ್ಟು ದುರ್ವಾದಿಗಳನ್ನು ನಿರಾಕರಣ ಮಾಡಿದರೋ ಅದು ಪದ್ಮಾಭತೀರ್ಚ್ಛರು ಇಂದು ಬಂದವರು ಎಲ್ಲರೂ ಪದ್ಮಾವತೀರ್ಚ್ವರು ಮಾಡಿದ ದುರ್ವಾದ ನಿರಾಕರಣದ ಹತ್ತನೇ ಒಂದು ಭಾಗ ಅಂತ ಇನ್ನೆಷ್ಟು ಮಾಡಿರಬೇಕು ಹೋಗದಲ್ಲೆಲ್ಲ ತಾವು ನಿರಾಕರಣ ಮಾಡಿ ಅವರಿಗೆ ದೀಕ್ಷಾ ಕೊಡಿಸಲಿಕ್ಕೆ ಆಚಾರ್ಯರನ್ನು ಕಲಿಸ್ಬೇಕಂತ ಪೂರ್ವಾಶ್ರಮದಲ್ಲಿ ಅವರು ವ್ಯಾಖ್ಯಾನ ಮಾಡ್ತಿದ್ದು ಆಚಾರ್ಯರ ಸತ್ಯಾಸ್ತ್ರ ಅಂತಂದರೆ ಬಲಮುರಿ ಶಂಖ ಇದ್ದಾಗಪ್ಪ ಬಲಮುರಿ ಶಂಕ ಪುಡಿ ಮಾಡ್ಲಿಕ್ಕೆ ಆಗುವಲ್ಲ ನಿಜವಾದ ಬಲಮುರಿ ಶಂಕ ಅದನ್ನು ಸುಳ್ಳ ಮಾಡುವನು ಅದನ್ನು ಪುಡಿ ಮಾಡೋಕೆ ಆಲಂಬಿಸಾಡ್ತಿದ್ದ ಓ ಇದಕ್ಕೆ ಬೆಲೆ ಇದೆ ಅಂತ ಯಾರು ಗೊತ್ತಿತ್ತು ಅನ್ತ್ಕೊಂಡು ಮಾರಾಟ ಮಾಡ್ತಾನೆ ಆದರೆ ಸರಿಯಾದ ಬೆಲೆ ಕೊಟ್ಟು ಪೂಜೆ ಮಾಡುವ ಅಧಿಕಾರಿ ಇತ್ತಾನಲ್ಲ ಯಾನತಾವಚನಚಿತ್ತ ಗೌಚರ ಅವನು ಎಷ್ಟು ಸೌಭಾಗ್ಯ ಪಡಿತಾನೆ ಅಂತ ಬಾಯಲ್ಲಿ ಮನಸ್ಸಿನಲ್ಲಿ ಗೋಹೆ ಮಾಡ್ಲಿಕ್ಕೆ ಆಗೋಲ್ಲ ಅಂತ ಆಚಾರ್ಯ ಶಾಸ್ತ್ರ ಹಾಗೆ ಆಚಾರ್ಯಶಾಸ್ತ್ರ ಹೊಟ್ಟೆ ತುಂಬಿಸತ್ತೇನ್ರಿ ಕೇಳೋರು ಇದ್ದಾರದನ್ನು ಸುಮ್ಮನೆ ಇದು ಓದ್ಕೊಂಡು ಕುತ್ಕೊಂಡ್ಬಿಟ್ರೆ ಹೊಟ್ಟೆ ತುಂಬತ್ತಾ ಹೆಣಿತ ಮಕ್ಕಳಿಂದ ಯಾರು ನೋಡ್ಕೋಬೇಕು ಈಗಂತೂ ದೂರ ಇರೋರು ಬಹಳ ಜನ ಇದ್ದಾರೆ ಇದೊಂದು ವಿಷನ್ ಇದೆಯಂತೆ ಇವಾಗ ಯೂನಿವರ್ಸಿಟಿಯಲ್ಲಿ ದ್ವೈತ ವೇದ ಅಂಧಾಡ್ ವಿಷನ್ ಅಂತಿದೆ ಓದಿದ್ರೆ ಒಳ್ಳೆ ಕೆಲಸ ಸಿಗತ್ತಂತೆ ವಿದ್ಯಾಪೀಠ ವಿದ್ಯಾಪೀಠ ಎಲ್ಲ ಕೆಲಸ ಸಿಗತ್ತಂತೆ ಹೀಗದನ್ನು ದುರ್ಬಳಕೆ ಮಾಡಿಕೊಂಡು ಮಾರಾಟ ಮಾಡಿಕೊಳ್ಳುವವರು ಇದ್ದಾರೆ ಅದನ್ನು ನಾವಿಷ್ಟು ಪಾಠ ಹೇಳ್ತೀವಿ ಇಷ್ಟು ಪ್ರವಚನ ಮಾಡ್ತೀವಿ ಎಷ್ಟು ಕೊಡ್ತೇರಿ ಈ ಬದುಕುವರು ಇದ್ದಾರೆ ಆದರೆ ಅದರ ಟಿಕಾ ಟಿಪ್ಪಣ್ಯಾದಿಗಳನ್ನು ಅದು ಬಳಕೆ ಮಾಡಿ ವಿರಕ್ತರಾಗಿ ಆಚಾರ್ಯರ ಸೇವಾಕ್ಕೋಸ್ಕರ ಸುಖತೀರ್ಥ ಸುತೀರ್ಥ ಸಮೃದ್ಧಿಪರ ಯತಯವ ಇಹೈವ ವಸಂತಿ ಸುಖ ಸುಖತೀರ್ಥ ಸುತೀರ್ಥ ಸಮೃದ್ಧಿ ಆರಣ್ಯಕಾಚಾರ ಆಡಿದ ಮಾತು ಆ ಕ್ರಮದಲ್ಲಿ ಸುಖವಾಗಿ ಅದು ಪರಮಸೌಖ್ಯವನ್ನು ಮುಖ್ಯಾದ ಪುರುಷಾಂತಗಳನ್ನು ವ್ಯಾಸರಾಜರು ಅದಿರಾಜು ರಘುತ್ಮಗಳು ಎಂಥ ಧ್ಯಾನಿಗಳು ಅಂತವಾರಿ ಪ್ರಕೂಲ ಎಂಬುದರ ಅರಣ್ಯಕಾಚಾರ್ಯ ಪಣಕ ಅದನ್ನೆಲ್ಲ ಪಡ್ಕೊಂಡವರು ನಮ್ಮ ಪರಮಗುರುಗಳು ನಮ್ಮ ಗುರುಗಳು ಇವರಲ್ಲಿ ಇದ್ದದ್ದು ಹಾಗೆ ನಿರಪ್ತರಾಗಿ ಅವರಿಗೆ ಕಮ್ಮಿ ಮಾಡಿದ್ದು ಭಗವಂತ ನಮಗೆ ಏನು ಕಮ್ಮಿ ಮಾಡಿದ್ದಾನೆ ಇವತ್ತು ತಂದು ಸುರಿತಾ ಇರಬೇಕು ಅವ್ನು ಕೊಟ್ಟರೆ ಅವ್ನು ತೋಳ್ಲಿಕ್ಕಾಗಲ್ಲ ಅವ್ನು ಕೈ ದೊಡ್ಡ ಕೈ ಅವ್ನು ಕೊಟ್ಟುಬಿಟ್ರೆ ನಮ್ಗೆ ತೋಳ್ಲಿಕ್ಕಾರ ಆಗತ್ತಾ ಹೋಗಲಿ ಬೇಕಾತು ಸೋರಿಸ್ತಾ ಇದ್ದಾರೆ ಪದ್ಮಾವತ ಇದನ್ನು ಪದ್ಮನಾಭತ ಇರ್ತಾರೆ ಅವತ್ತಾಡಿತು ಆಚಾರ್ಯರ ಸಚ್ಚಾಸ್ತ್ರ ಅಂದರೆ ರಮಾದೇವಿಯಿಂದ ಅಭಿಮನ್ಯಮಾನವಾದ ಬಲಗುರಿ ಶಂಖ ಇದ್ದಂತೆ ಸಾಕ್ಷಾತ್ ರಮಾನಾರಾಯಣರು ಸನ್ನಿಧಾನ ಪಾತ್ರವಾದದ್ದು ಅಂತ ಇಂಥ ಮಹಾಧ್ಯಗಳು ಹೋದು ಹೋದಲ್ಲೆಲ್ಲ ಈ ರೀತಿಯಲ್ಲಿ ಜನಗಳನ್ನು ತುಂಬಿ ತುಂಬಿ ತಮ್ಮ ಅಕಲಾಕೌಶಲದಲ್ಲಿ ದೊಡ್ಡ ಸಮಾಜವನ್ನೇ ಸೃಷ್ಟಿ ಮಾಡಿದ್ದಂತಹ ದೊಡ್ಡ ವ್ಯಕ್ತಿಗಳು ಕಾಲಗಿರಿ ಕ್ಷೇತ್ರ ಅಂತ ನಮ್ಮ ವೃಂದಾವನ ಕ್ಷೇತ್ರಕ್ಕೆ ಹೆಸರು ಅಲ್ಲಿ ಏಳು ಜನ ಸಪ್ತೀಷಿಗಳು ಅವರು ಸಶರೀರ ಸ್ವರ್ಗ ಪ್ರವೇಶ ಮಾಡಿದ್ದಂತೆ ಆ ಜಾಗದಲ್ಲಿ ರಾಮಚಂದ್ರದೇವರು ಹನುಮಪ್ಪನಿಗೆ ಈತಿಸ ಕೂತು ತಾನು ಉಪದೇಶ ಮಾಡಿದ್ದಂತೆ ಅದೇ ಪ್ರದೇಶದಲ್ಲಿ ಅದಕ್ಕೆ ಹನುಮಂತ ದೇವರ ಪ್ರತೀಕ ಈಗ ಅನ್ನ ಹನುಮಂತ ದೇವರ ಪ್ರತೀಕಗಳಿದ್ದಾವಲ್ಲೆಲ್ಲ ಎದುರುಗಡೆಯಲ್ಲೆಲ್ಲ ಹಿಂದಿದೆ ಹಿಂದಿರೋದು ಮೊದಲಿಂದ ಏನೋದು ಅಂತಹದ್ದು ಅದು ಅಂತಹ ಪ್ರಾಚೀನವಾದ ಗುಡಿಗಳದಲ್ಲ ಅಂತಹದು ಅಲ್ಲಿ ಆಚಾರ್ಯರನ್ನು ಶ್ರೀಮದ ಆಚಾರ್ಯನ್ನ ಕರ್ಕೊಂಡು ಬಂದು ಈ ಆನೆ ಆಗ ಕರ್ನಾಟಕ ಸಾಮ್ರಾಜ್ಯ ಅಲ್ಲಿ ನಡೀತಾ ಅಲ್ಲಿ ಕರ್ಕೊಂಡು ಬಂದು ಹತ್ತಾರು ಲಕ್ಷ ಜನರುಗಳನ್ನ ಸೇರಿಸಿ ಭಾಗವತ ಪ್ರವಚನ ಮಾಡಿಸಿದ್ದಂಥ ಆಚಾರ್ಯ ಹೇಳಬೇಕು ಇವರು ಪೃಚ್ಛಕರು ನಿಯೋಜಕರು ಪದ್ಮಾವಿ ತೀರ್ಥರು ಹೇಳಿಸಿದ್ದು ಆಚಾರ್ಯಂತ ಹೇಳಿದ್ರು ಆಚಾರ್ಯ ಎಲ್ಲಿ ಪೀಠ ಹಾಕಿ ಕೊಡ್ತಾರೆ ಹೇಳಿದ್ರು ಇವತ್ತು ಅಲ್ಲೇ ಪದ್ಮಾಭ ತೀರ್ಥ ವೃಂದ ಇಂಥ ಮಹತ್ವ ಇದೆ ವಾಸ್ತವಿಕವಾಗಿ ಆ ಜಾಗಕ್ಕೆ ಇವತ್ತು ಕಚ್ಚಾಡಿ ಸಾಯ್ತಾ ಇದ್ದಾರೆ ಪೀಠಾಧಿಪತಿಗಳು ಜನಸಾಮಾನ್ಯ ಬಾಬಾ ಏನ್ ಅರ್ಥ ಮಾಡ್ಕೋತಾರೆ ಸ್ವಾರ್ಥಕ್ಕೋಸ್ಕರ ಪೀಠಾಧಿಪತಿಗಳು ಕೋಟಿ ಗಟ್ಟಲೆ ನಿಮ್ಮ ಲಾಯರಿಗೂ ಸುರಿಯೋದು ಕೇಳಬೇಕೆ ಪ್ರತಿ ವರ್ಷ ಇಪ್ಪತ್ತೈದು ವರ್ಷದಿಂದಲೂ ಸುರಿತಾ ಇದ್ದಾರೆ ಕೋಟಿ ಗಂಟ್ಲೆ ಇದ್ದಾರೆ ಸ್ವಸ್ವ ಪ್ರತಿಷ್ಠೆ ಆ ಜಾಗ ಸೇರಿದ್ದು ವಾಸ್ತವಿಕವಾಗಿ ವ್ಯಾಸರಾಜ್ ಮಠಕ್ಕೆ ಆ ಜಾಗ ಅವ್ರು ಯಾವತ್ತೂ ನಮ್ಮದು ಒಂದು ಕಲಾಟೆ ಮಾಡಲಿಕ್ಕೆ ಹೋಗಲೇ ಇಲ್ಲ ಈ ಬೇಡಿದ ಇವರಿಬ್ಬರು ಕಿಂತ ಹಾಕೊಂಡು ಬದಾಡ್ತಾ ಇದ್ದಾರೆ ಹೊಡುತ್ತಾ ಬಡತಾ ಹಿಂಸೆ ದಕ್ಷಿಣ ದೇಶದ ಕಾಶ್ಮೀರ ಮಾಡಿ ಅದೊಂದು ಆಧ್ಯಾತ್ಮಿಕ ಕೇಂದ್ರವೇ ಅನ್ನೋ ಭಾವನೆಯೇ ಬರಬಾರ ಇದರ ಮೇಲೆ ಇವರಿಬ್ಬರು ಕಚ್ಚಾಟದಿಂದ ಆಗಿದ್ದು ಎನ್ನುವ ವಿಕೃತವಾಯಿತು ನರಹಲಿ ತಿಳ್ತಾರೆ ಬಂದು ಆಗಿತ್ತು ಅದು ಗೊತ್ತಾದ ಮೇಲೆ ಇಲ್ಲಿಗೆ ಒಂದು ಏನೋ ಹಂಚಿಗಿಂತ ಹಾಕಬೇಕಾಗಿತ್ತು ಯಾರು ಒಬ್ಬರು ಆಡಳಿತ ಇಟ್ಟುಕೊಂಡು ನೋಡಿಕೊಂಡು ಹೋಗೋರು ಬಂದು ಅವರಿಗೆಲ್ಲ ಅನುಕೂಲ ಮಾಡಿ ಇಲ್ಲ ನಮ್ಗೆ ಸ್ವತ್ತಾಗ್ಬಿಡ್ಬೇಕು ಅವಾಗ ನಾವು ಹಾಕ್ಕೊಂಡು ಇನ್ನೊಬ್ಬರಿಗೆ ಬರದೇ ಇದ್ದ ಹಾಗೆ ಮುಚ್ಚಿಡ್ತೇವೆ ಈ ಕಣ್ ಕಂಡು ಅವ್ರಿಗೆ ಹೋಗೋ ಆಗಲ್ಲ ಟಿಕಾತ್ಪಾದರ್ತಾರೆ ನರಹಲಿ ತಿಳ್ತಿರ್ತಾರೆ ಯಾರೂ ಹೋಗೋ ಹೋಗಿಲ್ಲ ಈ ಸ್ವಾರ್ಥ ಇವೆಲ್ಲ ಈ ಕೆಟ್ಟ ಬುದ್ಧಿ ಪರಮಾತ್ಮ ಅದನ್ನೇ ಅಂತಾನೆ ಇಂಥ ಒಬ್ರು ಸ್ವಾಮಿ ಎಲ್ಲ ತತ್ವಜ್ಞಾನ ಕೊಟ್ಟಿದೆಯಲ್ಲ ಯಾದವರಲ್ಲಿ ಜಗಳ ಯಾಕೆ ಬರುತ್ತೆ ಎಲ್ಲ ಹರಿಭಕ್ತರು ಹರಿಭಕ್ತರು ಹರಿಭಕ್ತರಿಗೆ ಪರಸ್ಪರ ಜಗಳ ಬರುತ್ತ ಯಾಕೆ ಜಗಳ ಬರುತ್ತೆ ಯಾವ ಅಂಶದಲ್ಲಿ ಜಗಳ ಬರಬಹುದು ಆಚಾರ್ಯರು ನಮ್ಮನ್ನು ಇಷ್ಟ ತಿದ್ದಿದ್ದಾರೆ ಇಷ್ಟಿದ್ದರೂ ಯಾಕೆ ಜಗಳ ಬರುತ್ತೆ ಅಂದ್ರೆ ಒಂದು ಬರುತ್ತಪ್ಪ ಈಗೋರಂಗ ನಾನೇ ಹೆಚ್ಚು ನಾನೇ ಜಗಳ ಕಾಯ್ತು ಹೌದಾ ಅವತ್ತು ಕೃಷ್ಣ ಪರಮಾತ್ಮ ಆಡಿದ ಮಾತು ಭಾಗವತದಲ್ಲಿ ಅನ್ನದ್ಯ ಸ್ಕಂದದಲ್ಲಿ ಇವತ್ತೇದು ಕಾಣ್ತವ ನಮ್ಮದು ಮೂಲ ಮಠ ನಮ್ದು ಮೂಲ ಮಹಾ ಸಂಸ್ಥಾನ ನಮ್ದು ಮೂಲ ಮಹಾಮಹಾ ಮಹಾ ಸಂಸ್ಥಾನ ಅವ್ರು ಸಾವಿರದ ಲಕ್ಷದ ಎಂಟು ಹತ್ತು ಲಕ್ಷದ ಎಂಟು ಶ್ರೀ ಹೋಯ್ತಲ್ಲ ಹಾಗೆ ಮೂಲ ಮಹಾ ಮಹಾ ಮಹಾ ಮಹಾ ಮಹಾ ಸಂಸ್ಥಾನ ಎಂಟು ಹೋಗ್ತೀವಿ ಇಂಡಿಯಾ ಸಹ್ಯಾಲ ಆಚಾಡಿದ್ದನ್ನು ಕಳಿಸ್ಕೊಟ್ರಲ್ಲಿ ಪುಲಿಗಡಿಸ್ತಾ ಇದ್ದಾರೆ ಇವತ್ತಿನ ದಿವಸ ಇದು ಅವ್ರು ಮಾಡಿದ್ದರು ಅತ್ಯಂತ ಅಪರಾಧನೇ ಇದೆ ಜನಸಾಮಾನ್ಯರಿಗೆ ಏನು ಗೊತ್ತಾಗುತ್ತೆ ಏನು ಹೇಳಿದ್ರು ಅವ್ರು ಏನು ಹೇಳಿದ್ರು ಹೌದಪ್ಪ ನಮ್ಮ ಮಹಾಸ್ವಾಮಿಗಳು ಹೇಳ್ತಾ ಇದ್ದಾರೆ ಅವನು ನಮ್ಕೋತಾರ ಅಷ್ಟೇ ಅವ್ನಿಂತ ಮಾಡ್ತಾ ಇರೋ ದೊಡ್ಡ ದ್ರೋಹ ಕಲಿ ಅಲ್ಲೇ ಹೋಗ್ಕೋತಾರಂತೆ ಎಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಬಂದಿದ್ರು ಅವ್ನು ನೋಡಿ ನಾವು ಅವ್ರಿಗೆಲ್ಲ ಕಾಲಿಗೆ ಬೀಳ್ತೀವಿ ಎಂಥ ಜ್ಞಾನಿಗಳು ಬಂದು ಪರಂಪರೆ ಅಂತ ಅವ ಕಲಿ ಎಲ್ಲಿ ಬಂದಿದ್ದು ದೊಡ್ಡ ಚಂದ್ರವಂಶದಲ್ಲಿ ಮುಂದೆ ಸೇರಿಕೊಂಡಲ್ಲ ಹಂಗಿಲ್ಲ ಮುಂದೆ ಸೇರಿಕೋತಾರಷ್ಟೇ ಏಕಾಂತ ಸಾಧನೆ ಮಾಡಲಿಕ್ಕೆ ಏಕಾಂತ ಪ್ರದೇಶದ ಹೋಗಿ ಬಂದುಬಿಡ್ಬೇಕಷ್ಟೆ ಆ ಪ್ರದೇಶಾದಿಗಳಿಗೆ ಈ ಆರಾಧನೆಗೆ ಹೋಗ್ತೇವೆ ಬಂದಿಟ್ಟು ಹತ್ತು ಹತ್ತು ಮಾಡುವುದಿಲ್ಲ ಹಾಕೋದು ದುರಂತಗಳಿವೆಲ್ಲ ಅದರಿಂದಾಗಿ ವಸ್ತುಸ್ಥಿತಿಯನ್ನು ವಿಚಾರ ಮಾಡಿ ನೋಡಿದಾಗ ಇವೆಲ್ಲ ಎಂಥ ದೊಡ್ಡ ಉನ್ನತವಾದಂತಹ ಪ್ರದೇಶ ವಿಶೇಷ ದೊಡ್ಡ ಕ್ಷೇತ್ರ ಇಂಥ ಕ್ಷೇತ್ರ ನಮಗೆ ಸಿಗೋಲ್ಲ ಒಂಬತ್ತು ಜನ ಜ್ಞಾನಿಗಳು ತಪೋಮೂರ್ತಿಗಳಾಗಿ ಅಲ್ಲಿ ಹುಡುಕುತ್ತಿದ್ದಾರೆ ಅದರಲ್ಲಿ ಹಿರಿಯರಾಗಿ ಬದೂರು ವೃಂದಾವನ ವೃಂದಾವನ ಶುರುವಾಗಿದ್ದೆ ಅಲ್ಲಿಂದ ವೃಂದಾವನ ಅಂತ ಎಲ್ಲ ಶರೀರವನ್ನು ಎಲ್ಲೋ ವಿನಿಯೋಗ ಮಾಡಿಕೊಡ್ಬೇಕು ಈಗ ಉಡುಪಿಯವರು ಆ ಥರ ಬೃಂದಾವನಗಳು ಅಂತ ಅದಕ್ಕೆ ಪ್ರತಿನಿತ್ಯ ಪೂಜಾ ಇರಲಿಲ್ಲ ಬೃಂದಾವನ ಅಂದ್ರೆ ಏನು ಅಲ್ಲಿ ಯಾರಿರ್ತಾರೆ ಯಾಕೆ ಇರಬೇಕು ಇಡೀ ಜೀವನ ಅದಕ್ಕೆ ಅಂತ ತೈದಿರುವ ಆ ಶರೀರವನ್ನು ಪ್ರತೀಕದಂತೆ ಮಾಡಿ ಆ ಪ್ರತಿಭೆಯನ್ನು ಒಳಗಿಟ್ಟಿದ್ದರಿಂದಾಗಿ ಆ ಪುಣ್ಯ ಪ್ರಭಾವದಿಂದ ಸುತ್ತಮುತ್ತಲೂ ಬಂದು ಒಂದು ದೀಪ ಹಚ್ಚೋದು ಅಲ್ಲಿ ಒಂದು ಪ್ರದಕ್ಷಿಣ ನಮಸ್ಕಾರ ಹಾಕೋದು ಏತ ದರ್ಶನ ಮಾಡಿದಾರು ಯದ್ವೃಂದಾವನ ದರ್ಶನ ಏನೇನಿತರ ಪಪಾನಿ ಅಂತಿಕ್ಷ ಯದ್ವೃಂದಾವನ ಮೃತ್ತಿಕಾಸು ನೃತ ತಾಪತ್ರಯ್ವಂಸಿನಿ ಯತ್ವೃಂದಾವನ ಸೇವೆಯ ಭವಿಜನ ಪ್ರಾಪ್ನೋತಿ ನಿತ್ಯಂ ಸುಖಂ ಇದು ವ್ಯಾಸರಾಜರು ಆಡಿದ ಮಾತು ಬೃಂದಾವನವನ್ನು ದರ್ಶನ ಮಾಡೋದರಿಂದ ಮೃತಿಕಾಧಾರಣ ದೀಪ ಹಚ್ಚೋದು ಅಲ್ಲಿ ಪ್ರದಕ್ಷಣ ನಮಸ್ಕಾರ ಸಕಲ ಪಾಪ ನಿವಾರಣೆ ಆಗ್ತಾ ಇದೆ ನಮಗೆ ಇಲ್ಲಿ ಹತ್ರದಲ್ಲೇ ಬ್ರಾಹ್ಮಣ ತೀರ್ಥರು ಶ್ರೀಪಾದಿರಾಜರು ಆ ಕಡೆ ಮಂತ್ರಾಲಯ ಈ ಕಡೆ ರಘು ನಮಗೆ ಇದಕ್ಕೆ ಮೂಲ ಪರಂಪರೆಯಾ ಅದಕ್ಕೆ ಮೂಲ ಬೀಜವೇ ಪದ್ರಾಮ ತೀರ್ಥರು ಗಡಿ ಟಿಕಾಕೃತ್ಪಾದವಂಥ ನಿಮ್ಮ ಕೃಪಾ ಲೇಷ ನಮ್ಮಲ್ಲಿದ್ದರೆ ನಾವು ಧೃತರಾಗ್ತೇವೆ ಅಂತ ಅಂತಹ ಪದ್ಮಾವತೀರ್ಥ ಶ್ರೀಪಾದಂಗಳವರಿಂದ ಲಾಲಿತ ಪಾದಂಬಲ್ಲವ ಸ್ವಾಮಿ ಮೂಲಸೀತಾ ರಾಮಚಂದ್ರದೇವರು ಆತನ ಚರಿತ್ರೆಯನ್ನು ಕೇಳ್ತಾ ಇದ್ದೇವೆ ದುಷ್ಟರಿಗೆ ಯಾರೇ ಇದ್ದರು ಅವ್ರು ಯಾವ ಶರೀರ ಹೋಗಿಕೊಂಡು ಏನು ಅನ್ಯಾಯ ಮಾಡಿದ್ರು ಶಿಕ್ಷೆ ಹಾಕೇ ಹಾಕ್ತಾನೆ ಅವ ಜಯಂತಾದ ಮಾತ್ರ ಬಿಡಲಿಲ್ಲ ಶಿಕ್ಷೆ ಹಾಕಿ ಆ ಶರೀರಕ್ಕೆತ್ತಿ ಹೋಗಂಥ ಆತನನ್ನು ಓಡಿಸಿ ಉದ್ಧಾರ ಮಾಡ್ತಾನೆ ಪರಮಾತ್ಮ ಆ ಕ್ರಮದಲ್ಲಿ ನಮ್ಮನ್ನು ಪದ್ಮಾವತೀರ್ಥ अद्वेश सीतापते रामचंद्र आदरक्षण माली क्रम दिंद प्रार्थना सलस्ता वाग्यापार्ता ना उड़ी भाग श्रीकृष्ण अर्पण